ಬಾಳಗಾರು ಭಜೆ ಶರ್ವಾವೃಂದಕಮೌಳಿವೃಂದಯತೆ ಆನಂದಿ ಸ್ಥೈ ಶಿರೋಮಣೆಸ್ತೇ ಪಾಧಾರವೃಂದಣಮಿತ್ಯಾಸುಣವಾ ವಿದ್ಯಧೀಶಸಕ್ಲೇಶ ಕುಶಂ ಹರೇನ ಲಕ್ಷ್ಮೀಕರತಲಾ ಭೋಜಾಲ ಪಾಂಬುಜ್ ಪ್ರಣಮಗ್ರೀಂ ದೇವ್ರವರ್ತಿ ನಾರಾಯಣ ಪರಿಪೂರ್ಣಗುಣಾ ವಿಶ್ವೋದೇಸ್ಥಿತಿಲಯ್ಯ ಜನಪ್ರದ ವಿಬುಧಾಖ್ಯದುಖ ಸತ್ಕಾರಣ ವಿತಥ ನಮಸ್ತೆ ನಾರಾಯಣ ಸುರಗುರು ಜಗದೆಕನಾಥ ಭಕ್ತಪ್ರಿಯ ಸಕಲಲೋಕನಮಸ್ಕೃತ त्रैगुण्यवर्जितज विभुमाश वंदे भवदरा सुर सिद्धवंदी नारायण नमस्कृत्य नर नारा चुनोत्तम देवी सरस्वती व्या तथोजय श्रीगुभ्यो नम हरि कवचनादेले यार बेकार पृष्ठ खेलो ಆ ವಿಚಾರ ಬೇಕಾಗಿತ್ತು ಕಾರಣ ಈ ಭಾಗ ಹೊರಟಿರುವುದೇ ಆಚಾರ್ಯರಂತೂ ಸಕಲ ಶಾಸ್ತ್ರಾರ್ಥ ನಿರ್ಣಯ ತಾವೇ ಅಂದಿದ್ದಾರೆ ಆಚಾರ್ಯರು ಏನು ಸಂದೇಹ ಬಂದರೂ ಮೊದಲನೇ ಅಧ್ಯಾಯವನ್ನು ತೆಗೆದರೆ ಯಾವುದಕ್ಕೆ ಏನರ್ಥ ಅನ್ನೋ ಒಂದು ಸ್ಫುಟವಾಗುತ್ತೆ ಅಷ್ಟು ತೋರಿಸಿಕೊಟ್ಟಿದ್ದಾರೆ ಹೀಗಾಗಿ ಆಚಾರ್ಯರು ಮೊದಲು ತೋರಿಸಿಕೊಟ್ಟಿತ್ತು ಮೊದಲು ಪ್ರಳಯ ಕಾಲದಲ್ಲಿ ಬೇರೆ ಯಾರಿಗೂ ಇರಲಿಲ್ಲ ಯಾರೂ ಇರಲಿಲ್ಲ ಅಂತಂದರೆ ಎಲ್ಲ ಜೀವರು ಇದ್ದರೂ ಯಾರೂ ಕ್ರಿಯಾಶೀಲರಾಗಿರಲಿಲ್ಲ ಕೆಲವರು ಮಲ್ಕೊಂಡಿದ್ದರು ಕೆಲವರು ಧ್ಯಾನ ಮಾಡ್ತಾ ಇರ್ತಾರೆ ಇನ್ನೇನೋ ಕ್ರಿಯಾಗಳಿತಿದ್ದರು ಈತ ಮಾತ್ರ ಆಮಂದ ಸಾಂದ್ರ ಸ್ವಾನಂದ ತುಷ್ಟವೋ ಪುಷೋಪಿ ರಮಾ ಆನಂದೋದ್ರೇಕದಲ್ಲಿ ಭಗವಂತ ರಮಾದೇವಿಗೂ ಆನಂದವನ್ನು ಕೊಡ್ತಾ ಕಾರಣ ಇವನು ಆನಂದಪೂರ್ಣ ಅಂದಮೇಲೆ ಒಬ್ಬ ಬಹಳ ಸಂತೋಷವಾಗಿರುವವನು ಅಂತಹ ಒಬ್ಬನ ಜೊತೆಯಲ್ಲಿದ್ದು ಬಿಟ್ಟರೆ ನಮ್ಮನ್ನು ಖುಷಿ ಖುಷಿಯಾಗಿ ರಮಾದೇವಿಗೆ ಸ್ವತಃ ಆನಂದ ಇಲ್ಲ ಭಗವಂತ ಕೊಟ್ಟರುಂಟು ಇಲ್ಲಾಂದಿರಲಿಲ್ಲ ಆದರೆ ಆ ಯೋಗ್ಯತಾ ಬಹಳ ದೊಡ್ಡದು ವ್ಯಾಪ್ತಚೇತನಳು ಅಂಥವಳಿಗೆ ಸರ್ವಸ್ವವನ್ನು ಕೊಡ್ತಾ ಅವಳಿಗೆ ಆನಂದೋದ್ರೇಕವನ್ನು ಕೊಡ್ತಾ ಭಗವಂತ ತಾನು ಸ್ವತಂತ್ರವಾದ ತನ್ನ ಆನಂದಮೇನಾಗಿರ್ತಾನೆ ಇದೇ ನಾರಾಯಣ ಶುದ್ಧಾರ್ಥ ನಾರಾಯಣ ನಾರಾಯಣ ಅಂತಂದರೆ ಈ ಅರ್ಥದಲ್ಲಿ ಕೂಗ್ತಾರೆ ಅಂದರೆ ಅಲ್ಲಿಂದ ತೋರಿಸ್ತಾ ಬಂದು ಪ್ರಳಯೋದಕದಲ್ಲಿದ್ದವನು ಭಗವಂತ ಇದರಿಂದ ಸ್ವತಂತ್ರ ಅಂತ ಗೊತ್ತಾಗುತ್ತೆ ಸರ್ವೋತ್ತಮ ಅಂತ ಗೊತ್ತಾಗುತ್ತೆ ಬೇರೆಯವರ ಅಪೇಕ್ಷೆ ಇಲ್ಲ ಅಂತ ಗೊತ್ತಾಗುತ್ತೆ ಪೂರ್ಣ ವಸ್ತು ಅಂತೂ ಗೊತ್ತಾಗುತ್ತೆ ನಿಖಿಲ ಪೂರ್ಣ ಗುಣೈಕದೇಹಂ ಅಥವಾ ಪೂರ್ಣ ಗುಣಾನವಾಯ ಇವೆಲ್ಲ ಶಬ್ದ ಅದನ್ನೇ ಕೊಂಡೆ ಹೊರಟಿತು ಇದಾದ ಮೇಲೆ ಕೂಡ ಎರಡು ದಶೆ ಇದೆ ಸಂಸಾರಿತ್ವ ಅಸಂಸಾರಿತ್ವ ಅಂತ ಅದರಲ್ಲಿ ಬ್ರಹ್ಮರುದ್ರಾದಿಗಳಿಗೆ ಸಾಮಾನ್ಯವಾಗಿ ಸಂಸಾರಿತ್ವ ಅಂತ ಅದರಲ್ಲೂ ಬ್ರಹ್ಮದೇವರಿಗಂತೂ ದಯಸುಮ್ಮನೆ ಅವರಿಗೆ ಸುಖ ಪ್ರಾರಬ್ಧ ಅನುಭವಿಸಲಿಕ್ಕೆ ಅಷ್ಟೇ ಅವರಿಗೆ ಬಾಧಕ ಅಲ್ಲ ಬೇರೆಲ್ಲ ಚೇತನರಿಗೆ ಅದು ಬಾಧಕವಾಗಿ ಹೀಗೆ ನೋಡ್ತಾ ಹೋದಾಗ ಒಬ್ಬೊಬ್ಬರಲ್ಲೂ ತುಂಬಾ ವ್ಯತ್ಯಾಸ ಇದೆ ಇಷ್ಟೆಲ್ಲ ವ್ಯತ್ಯಾಸ ಇರೋ ಎಲ್ಲ ಚೇತನರು ಒಂದಾಗಿಬಿಡ್ತಾರ ಅದೊಂದು ತೀರ ಕೆಟ್ಟ ಮತ ಒಂದಿದೆ ಅದ್ವೈತ ಅಂತ ಅದ್ವೈತ ಇಲ್ಲೇ ಎರಡನೇದ್ದೇ ಇಲ್ಲ ಎಲ್ಲ ಇರೋದೇ ಒಂದು ಸಾಧ್ಯನೇ ಇಲ್ಲ ವೇದಶಾಸ್ತ್ರಗಳಿಗೆ ಅತ್ಯಂತ ವಿರುದ್ಧವಾದದ್ದು ಅತ್ಯಂತ ದೂರ ಇರುವಂತಹದ್ದು ಅದುವೇಗಳ ಅಭಿಪ್ರಾಯ ಅಂತ ತೋರಿಸಲಿಕ್ಕೆ ಹೋಗ್ತಾರೆ ಅಂದಮೇಲೆ ಅವರು ಎಷ್ಟು ದುಷ್ಟರು ಅನ್ನೋದು ಗೊತ್ತಾಗಿತ್ತು ಇಂತಹದ್ದನ್ನು ತೋರಿಸಿ ಅಂದರೆ ಏನರ್ಥವಂತಲಿಗೆ ಇಲ್ಲಿ ಪಂಚಭೇದಗಳನ್ನು ತೋರಿಸಿಕೊಟ್ಟು ಅದರ ಲಾಭ ಎಲ್ಲಿ ಇಂತು ತೋರಿಸಿಕೊಡ್ತಾರೆ ಮುಂದೆ ಹಾಗೆ ತಾರತಮ್ಯ ಅದನ್ನೆಲ್ಲ ಹೇಳುವ ಪ್ರಮಾಣಗಳು ಯಾವುದು ಹೊತ್ತು ತೋರಿಸಿಕೊಟ್ಟು ಯುಗಾದಿ ನಾಲ್ಕು ಋಗ್ಭೇದ ಯಜುರ್ವೇದ ಸಾಂಗ್ವೇದ ಅಥರ್ವೇದ ಆಮೇಲೆ ಪಂಚರಾತ್ರಾಗಮ ಭಾರತ ಮೂಲರಾಮಾಯಣ ಬ್ರಹ್ಮಸೂತ್ರ ಇದು ಸ್ವತಃ ಪ್ರಮಾಣ ಇಲ್ಲಿ ಎಲ್ಲೂ ಕೂಡ ಒಂದು ಅಕ್ಷರವೂ ಕೂಡ ನಮಗೆ ಭ್ರಾಂತಿಯನ್ನು ಮುಟ್ಟಿಸುವಲ್ವಾ ಆದರೆ ಅದರ ಅರ್ಥ ಏನು ಅಂತ ನಾವು ತಿಳ್ಕೋಬೇಕು ಅಲ್ಲಿರೋದೇ ಒಂದು ನಾವು ತಪ್ಪು ತಪ್ಪಾಗಿ ತಿಳ್ಕೊಂಡರೆ ತಪ್ಪಾಗುತ್ತೆ ಅದು ಪುರಾಣಾದಿಗಳಲ್ಲಿ ಬೇಕಾಗಿ ತಪ್ಪು ತಿಳಿದಿ ಅಂತಲೇ ಕೆಲವು ತರಹದ ಅಂಶಗಳಿದ್ದಾವೆ ಎಚ್ಚರದಿಂದ ತಿಳಿಯಬೇಕಷ್ಟು ಸಾತ್ವಿಕರಿಗೆ ಮೋಹ ಬರುವಂತಹ ಕ್ರಮದಲ್ಲಿದೆ ಭ್ರಾಂತಿ ಬರುವಂತಹ ಕ್ರಮದಲ್ಲಿದೆ ಅದನ್ನು ಎಚ್ಚರದಿಂದ ತಿಳ್ಕೊಳ್ಬೇಕು ತಾಮಸನಿಗೆ ಅವರಿಗೇನು ಬೇಕೋ ಅದಕ್ಕೋಸ್ಕರನೇ ಕೊಟ್ಟಿರುವುದಾದ್ರಿಂದಾಗಿ ತೊಂದರೆ ಇಲ್ಲ ಅಂದರೆ ದುಷ್ಟು ಸರ್ವೋತ್ತಮತ್ವವನ್ನು ಯಾವುದು ಪ್ರತಿಪಾದನೆ ಮಾಡುತ್ತೋ ಅದಕ್ಕೆ ಯಾವುದು ಪೋಷಕವಾಗಿದೆಯೋ ಅಂತಹ ಮಾತ್ರ ಪ್ರಮಾಣ ಅದು ಗ್ರಾಹ್ಯ ಬೇರೆದ್ದು ತಗೊಳ್ಬಾರದು ನಿರ್ಣಯ ಮಾಡಿಕೊಟ್ಟು ವಿಪರೀತ ಯಾಕಾಗಿರಬಾರದು ಬೇರೆ ಬೇರೆ ಶಿವಸರ್ವೋತ್ತಮತ್ವಾದಿಗಳನ್ನು ಹೇಳೋದೇನೇ ಪ್ರಮಾಣ ನಿಮ್ಮದೇ ಅಪ್ರಮಾಣ ಹಾಗ್ಯಾಕೆ ಅನ್ನಬಾರದು ಬಟ್ಟಪ್ಪ ಎರಡಕ್ಕೂ ವ್ಯತ್ಯಾಸ ಇದೆ ಎರಡನ್ನೂ ಹೇಳ್ತಾರೆ ಎರಡನ್ನೂ ಹೇಳಿ ಒಂದು ಕಡೆಯಲ್ಲಿ ನೀನು ಮೋಹಕ ಪುರಾಣಗಳನ್ನು ರಚನೆ ಮಾಡು ಅಂತಲೇ ಆದೇಶ ಕೊಡ್ತಾನೆ ಭಗವಂತ ಈ ಆದೇಶ ಇಲ್ಲಿಲ್ಲ ಮತ್ತೆ ಇಲ್ಲೂ ಒಂದು ಕಡೆಯಲ್ಲಿ ಅಗೆದ್ದು ಬಿಟ್ಟಿದ್ದರೆ ಆಗಿರೋದು ಆದರೆ ಇಲ್ಲೂ ನಡ್ಕೊಂಡಿದ್ದಾರೆ ನೀನು ಮೋಹಕ ಪುರಾಣಗಳನ್ನು ರಚನೆ ಮಾಡುವು ನಾನು ಅದಕ್ಕೆ ತಕ್ಕಂತೆ ಮೋಹನ ಮಾಡುತ್ತೇನೆ ನಾನು ಮಾಡ್ತೇನೆ ಎಂದಿದ್ದೇನೆ ಏನು ಭಗವಂತ ರುದ್ರದೇವರನ್ನು ಆರಾಧನೆ ಮಾಡ್ತೇನೆ ಎಂದು ಹೊರಟಿದ್ದು ಆದರೆ ಎಷ್ಟು ವಿಚಿತ್ರ ಅಂದರೆ ಹರಿವಂಶಾದಿಗಳಿಗೆ ರಹಸ್ಯ ಹೇಳ್ತಾರೆ ರುದ್ರದೇವರ ಕುರಿತು ತಪಸ್ಸು ಮಾಡುತ್ತೇನೆ ಅಂತ ಹೋಗ್ತಾರೆ ಘಂಟಾಕರ್ಣಾದಿ ದೈತ್ಯರು ಬಂದಾಗ ಅವರಿಗೆ ಪಿಶಾಚಿ ಜನ್ಮ ಬಂದಿರುತ್ತೆ ಆ ಘಂಟಾಕರಣರಿಗೆ ಅವ್ರು ಬಂದು ಕೇಳ್ಕೊಳ್ತಾರೆ ಯಾಕೆ ಪಿಶಾಚಿಗಳಾದ್ರು ನೀವು ನಾವು ವಿಷ್ಣು ದ್ವೇಷವನ್ನು ವೈಷ್ಣವದ್ವೇಷ ಪಿಶಾಚಿಗಳಾದ್ವಿ ಯಾರು ಶಾಪ ಕೊಟ್ಟರು ನಿಮಗೆ ನಾವು ಯಾರನ್ನು ಆರಾಧನೆ ಮಾಡ್ತಾ ಇದ್ದೋ ಆ ರುದ್ರದೇವರೇ ಶಾಪ ಕೊಟ್ಟರು ಯಾಕೆ ಶಾಪ ಕೊಟ್ಟರು ನಾವು ಇಂತಹ ದ್ರೋಹ ಮಾಡ್ತಾ ಇದ್ವಿ ಹಾಗಾದ್ರೆ ಯಾವುದರಿಂದ ಶಾಪ ಪರಿಹಾರ ಆಗುತ್ತೆ ಅಂತ ಹೇಳಿದರು ಯಾಕೋಸ್ಕರ ಶಾಪ ಕೊಟ್ಟರು ಇನ್ನೇನಿಲ್ಲ ಮೋಕ್ಷ ರುದ್ರದೇವರು ಕೊಡುವರು ಅಂತ ತಪ್ಪು ತಿಳಿದಿದ್ವಿ ಅದಕ್ಕೆ ಶಾಪ ಬಿತ್ತು ಇಲ್ಲ ರುದ್ರದೇವರು ಅಲ್ಲೂ ಭಗವಂತನೇ ಅಂದ ಮೇಲೆ ಈಗ ಕೃಷ್ಣನನ್ನು ನೋಡಲಿಕ್ಕೆ ಆರಾಧನೆ ಮಾಡ್ತಾ ಇದ್ದೇವೆ ಕೃಷ್ಣನಿಗೆ ಸುದ್ದಿ ತಿಳಿಸಪ್ಪ ನೀನು ದ್ವಾರಕೆಯಿಂದ ಬಂದಿದ್ದೀಯಾ ನಾನೇ ಕೃಷ್ಣ ಅಂತ ತೋರಿಸಿ ಉದ್ಧಾರ ಮಾಡಿದ್ದಾನೆ ಈ ಎಲ್ಲ ಏನು ಹೇಳ್ತಾ ಇದ್ದೆ ಹಾಗಾದರೆ ಅದರಿಂದಾಗಿ ಇದೇ ಸತ್ಯ ವೇದೇ ರಾಮಾಯಣೇ ಚೈವ ಪುರಾಣೇ ಭಾರತೇ ತಥಾ ಆದಾವಂತೆ ಚ ಮಧ್ಯೆ ಚ ವಿಷ್ಣು ಸರ್ವತ್ರ ಅನಂತ ಮಹಿಮಾ ಇದೆ ಭಗವಂತನದ್ದು ಎಷ್ಟು ಹೇಳಿದರೂ ತೀರಿಸಲಿಕ್ಕಾಗುವಲ್ಲ ಅಷ್ಟು ಅಪಾರ ಮಹಿಮೆಗಳನ್ನು ತಮ್ಮ ತಮ್ಮ ಯೋಗ್ಯತೆಗೆ ತಕ್ಕಷ್ಟು ವೇದಗಳು ಶಾಸ್ತ್ರಗಳು ಪುರಾಣಗಳು ಎಲ್ಲ ಸಾರ್ಥ ಇದ್ದಾವೆ ಹಾಗಾದರೆ ಸಮಗ್ರ ಶಾಸ್ತ್ರಗಳಿಗೆ ತಾತ್ಪರ್ಯ ಎಲ್ಲಿ ಅದರ ಉದ್ದೇಶ ಏನು ಭಗವಂತನ ಗುಣಗಳನ್ನು ತಿಳಿಸೋದು ನಮಗೆ ಅವನು ಯಾರು ಅಂತ ಅವನ ಪರೀಕ್ಷೆ ಮಾಡಿಸಿಕೊಡೋ ಅವನು ಪರಿಚಯ ಮಾಡಿಸುವಾಗ ನಮ್ಮ ಜೊತೆಯಲ್ಲೇ ಹೇಗಿರ್ತಾನೆ ಯಾರ್ಯಾರ ಜೊತೆ ಹೇಗಿರ್ತಾನೆ ಅಂತ ತಿಳಿಸುವಾಗ ಪದಾರ್ಥಗಳನ್ನು ಹೇಗೆ ಸೃಷ್ಟಿ ಮಾಡ್ತಾನೆ ಅಂತ ತಿಳಿಸುವಾಗ ಬೇರೆ ಜಡ ವಸ್ತುಗಳು ಬೇರೆ ಚೇತನರು ಎಲ್ಲರ ಪರಿಚಯ ಆಗುತ್ತೆ ಅಂದರೆ ಶಾಸ್ತ್ರದಲ್ಲಿರೋದು ಎರಡೇ ಒಂದು ಪರತತ್ವ ಇನ್ನೊಂದು ಅಪರತತ್ವ ಪರತತ್ವದ ನಿರೂಪಣೆಗೆ ಪೋಷಕವಾಗಿ ಬರುವಂತಹದ್ದು ಈ ಬೇರೆ ಜೀವ ಮತ್ತು ಜಡಗಳ ನಿರೂಪಣೆ ಪ್ರಧಾನವಾಗಿ ನಿರೂಪಣೆ ಆಗೋದು ಯಾವುದು ಅದೇ ಪ್ರಧಾನ ತತ್ವ ಅದೇ ಪರ ಯಾರು ಶ್ರೀಹರಿ ಇದನ್ನೇ ಆಚಾರ್ಯರು ಸ್ವತಂತ್ರಮ ಅಸ್ವತಂತ್ರ ವಿವಿಧಂ ತತ್ವವಿಷ್ಯತೆ ವಿಭಾಗ ಮಾಡಬೇಕಾಗಿದ್ದರೆ ಅದೇ ಕ್ರಮದಲ್ಲೇ ವಿಭಾಗ ಮಾಡ್ತಾರೆ ಅದನ್ನೆಲ್ಲ ಇಲ್ಲಿ ತೋರಿಸಿಕೊಟ್ಟು ಆದರೆ ಇಂತಹ ಭಗವಂತನನ್ನು ಅಪಾರ್ಥ ಮಾಡಿಕೊಂಡವರು ಹಾಳಾಗ್ತಾರೆ ವಿಷ್ಣುವರ ಆಧಿಕ್ ವಿರೋಧೀನಿ ವಿಶ್ವಾಧಿಕ್ ವಿರೋಧೀನಿ ಯಾವುದೇ ವೇದಾಚಾಂಸ್ಯವಿ ತಾನೇ ಯೋಗ್ಯಾನ್ಯಾನ್ಯುಕೂಲ ವಿಷ್ಣು ಆಧಿಕ್ಯ ಸರ್ವಶಃ ಅಕಸ್ಮಾತ್ ವಿರುದ್ಧವಾಗಿ ಏನಾರು ಕಾಣಿಸ್ತಾ ಇತ್ತು ಅಂತಂದರೆ ವೇದದಲ್ಲೂ ಹಕ್ಕಾಣುತ್ತೆ ವಾಯ ವಾಯಾ ಕಿದರ್ಶತೆ ಓ ವಾಯುದೇವನ ಕೊಂಡಾಡ್ತಾರೆ ಅಂತ ಬೇರೆ ಬೇರೆ ಇಂದ್ರಶ್ರೇಷ್ಠ ನಿದ್ರವೀಣಾ ನಿದೇಹಿ ಚಿತ್ತಂ ನಮಗೆ ಚಿತ್ತಿಯನ್ನು ಭಾರಿ ಸಂಪತ್ತನ್ನು ಯಾರು ಇಂದ್ರ ಕೊಡೋದು ಇಂದ್ರ ದೇವರೇ ಸಂಪತ್ತು ಕಳ್ಕೊಂಡು ಕೂತಿದ್ದಾಗ ಭಗವಂತ ಕೊಟ್ಟಿರುವ ಚರಿತ್ರೆ ಕೇಳ್ತೇವೆ ನಾವು ಆದರೆ ಇಂದ್ರ ಕೊಡುವಂತಂದಾಗ ವಾ ಇಂದ್ರ ಅಂತಂದರೆ ಈ ಇಂದ್ರ ಅಲ್ಲ ಇವರಿಗೆ ಇಂದ್ರ ಅಂತ ಹೆಸರು ಬಂದಿದ್ದಷ್ಟೇ ನಿಜವಾಗಿಯೂ ಇಂದ್ರ ಅಂತ ಯಾರಿಗೆ ಹೆಸರು ಇದಕ್ಕೆ ನಮ್ಮಲ್ಲಿ ಹನುಮಂದ್ ನಗರದಲ್ಲಿ ಒಂದು ಸ್ಟಾಪ್ ಇದೆ ಅದಕ್ಕೆ ಮುಗಿ ಬಂತು ಹಾಗೆ ಕುಪ್ತಾರೆ ಅದು ರೋಡ್ ಬದಲಾಯಿಸಿದ್ದಾರೆ ಈಗಾಗಲೇ ಒನ್ ವೇ ಮಾಡಿ ರೋಡ್ ಬದಲಾಯಿಸಿದ್ದಾರೆ ನಿರ್ಮಲಾ ಸ್ಟಾಪ್ ಅಂತ ಕುಪ್ತಾರೆ ನಿರ್ಮಲಾ ಸ್ಟೋರ್ಸ್ ಅಂತ ಒಂದು ಅಂಗಡಿ ಇತ್ತಂತೆ ಅಯ್ಯ ನಾವು ನೋಡ್ಲಿಲ್ಲ ಅದನ್ನು ನಿರ್ಮಲಾ ಅಂತ ಒಂದು ಅಂಗಡಿ ಇತ್ತ ಏನು ಅಂಗಡಿನ ಏನೋ ದಿನಸಿ ಅಂಗಡಿಯೇ ಏನೋ ಒಂದು ಅಂಗಡಿ ಬಟ್ಟಂತ ಆದ್ರೆ ನಿರ್ಮಲಾ ಸ್ಟಾಪ್ ಇವತ್ತಿಗೆ ಬಸ್ಸಲ್ಲಿ ಹೋಗ್ಬೇಕಾದ್ರೆ ನಿಲ್ಸಬೇಕಾದ್ರೆ ಅದನ್ನ ಅದು ಈ ಮಾರುತಿ ಸರ್ಕಲ್ಗಾಗಲೇ ಇದು ಬಂದು ಹೋಗಿದೆ ಅದು ಏನಾಗಿದೆ ಶಿಫ್ಟ್ ಆಗಿ ಹೋಗಿದೆ ಆದರೂ ಅದೇ ಹೆಸರು ಹೋಗ್ತಾರೆ ಯಾಕೋ ಅದರದ್ದೇ ಸ್ವಂತ ಹೆಸರು ಅಲ್ಲ ಅದು ಮತ್ತಿನ್ನೇನು ಅಲ್ಲೊಂದು ಪ್ರಸಿದ್ಧವಾದದ್ದು ಯಾವ್ದು ಇದ್ದಿದ್ದರಿಂದ ಇದಕ್ಕೆ ಬಂದ ಹೆಸರು ಹಾಗೇ ಒಳಗಡೆಯಲ್ಲಿ ಭಗವಂತ ಇದು ಪರಮೇಶ್ವರ್ಯೆ ಪರಮೇಶ್ವರ್ಯಕ್ಕೆ ಇಲ್ಲಿ ಇರೋದರಿಂದ ಇವರು ಸ್ವರ್ಗೈಶ್ವರ್ಯಕ್ಕೆ ನಿಯಾಮಕರಾದ್ರಿಂದ ಇವರನ್ನ ಇಂದ್ರ ಅಂತ ಹೋಗ್ತಾರಷ್ಟೇ ನಿಜವಾದ ಇಂದ್ರ ಅಂತಂದರೆ ಈ ಪುರಂದರ ನಾಮಕ ಇಂದ್ರ ಅವಲ್ಲ ಮತ್ತೆ ಆ ಕ್ರಮದಲ್ಲಿ ವಿಚಾರ ಮಾಡಿದಾಗ ಇಂದ್ರ ಶ್ರೇಷ್ಠಾನಿ ದ್ರವೀಣಾನಿದೇಹಿಂತಂದ್ರೆ ಈ ಇಂದ್ರ ದೇವರನ್ನ ಅಲ್ಲ ಕೂಗಿದ್ದು ಈ ಇಂದ್ರಾಂತರ್ಯಾಮಿ ಆದಂತಹ ನಿಜವಾದ ಇಂದ್ರಶ್ರೀಹರಿ ಅದಕ್ಕೊಂದು ಒಳ್ಳೆ ದೃಷ್ಟಾಂತ ಕೊಡ್ತಾರೆ ಪುರಾಣದಲ್ಲಿ ತೆಂಗಿನಕಾಯಿ ಅಂದರೆ ಯಾವುದು ಆ ತೆಂಗಿನಕಾಯಿ ಅಂದರೆ ಮರದಿಂದ ಕಿತ್ತಿರ್ತಾರು ಆ ತೆಂಗಿನಕಾಯಿ ಅದು ಕೊಬ್ಬರಿ ಆ ತೊಗೊಂಬಾರಪ್ಪ ಕೊಬ್ಬರಿ ತೊಗೊಂಬಲ್ಲೇ ಕೊಬ್ಬರಿ ಇಲ್ಲ ಅಂತಂತ ತೆಂಗಿನಕಾಯಿ ಅದು ತೊಗೊಂಬಂದು ಅದನ್ನೆಲ್ಲ ಜುಬ್ಬರ ಎಲ್ಲ ಬಿಚ್ಚಿ ಬಿಸಾಡಿದ್ರೆ ಆಮೇಲೆ ಕಾಯಿ ಕಾಣುತ್ತೆ ತೆಂಗಿನಕಾಯಿ ಈಗ ತೆಂಗಿನಕಾಯಿ ತೊಗೊಂಡ್ಬಂತಂದ್ರೆ ಆ ಜುಬ್ಬ್ರ ತೊಗೊಂಡ್ಬಂದ್ರೆ ಆ ತೆಂಗಿನಕಾಯಿ ಅಲ್ಲ ಆ ತೆಂಗಿನಕಾಯಿ ಜೊತೆಯಲ್ಲಿ ಇರೋ ಆ ಜುಬ್ಬರೂ ಕೂಡ ತೆಂಗಿನಕಾಯಿಯಾಗಿತ್ತು ಅದು ಹೊಯ್ತು ಚಿಪ್ಪು ಹೊಡೆದ್ ಕಿತ್ತಾಕೋದು ಬರೀ ಕೊಬ್ಬರಿ ಬಂತು ಅದನ್ನು ತೆಂಗಿನಕಾಯಿ ಅಂದರೆ ಇದೆ ಅಂತಂತಾರೆ ಚಿಪ್ಪನ್ನು ಯಾರು ತೊಗೊಂಬಂದು ಈ ತೆಂಗಿನಕಾಯಿ ಅಂತ ಯಾರು ಕೊಡೋಲ್ಲ ಅದು ಬರೀ ಚಿಪ್ಪೆ ಅಂದರೆ ಒಳಗಡೆಯಲ್ಲಿರುವ ಸಾರದ ಜೊತೆಯಲ್ಲಿ ಯಾವುದ್ಯಾವುದು ಇರುತ್ತೋ ಅದು ಇರೋ ತನಕ ಅದಕ್ಕೂ ಅದೇ ಹೆಸರು ಅದು ಹೋಯ್ತು ಅಂತಂದರೆ ಆಮೇಲೆ ಒಳಗಿದ್ದ ಜೀವ ಹೋದ ಅಂದರೆ ಶರೀರವನ್ನು ಕುಗ್ತಾರಾ ಶವ ಅನ್ಬಿಡ್ತಾರಷ್ಟೇ ಹಾಗಿದ್ದ ಹಾಗೆ ಒಳಗಡೆಯಲ್ಲಿ ಎಲ್ಲದರಲ್ಲೂ ಸಾರಾತ್ ಸಾರದರೋ ಹರಿ ಶ್ರೀಹರಿಯೇ ಸಾರ ಅದರಿಂದ ವಿಷ್ಣುವಾಧಿಕಕ್ಕೆ ಏನಾದರೂ ವಿರುದ್ಧವಾದ ವೇದವಚನಗಳೇ ಕಂಡ್ರೆ ಅದಕ್ಕೆ ತಕ್ಕಂತೆ ಯೋಜನೆ ಮಾಡಬೇಕು ಯೋಜನೆ ಹ್ಯಾ ಮಾಡಬೇಕು ಅನ್ನೋದನ್ನು ಬ್ರಹ್ಮಸೂತ್ರಗಳು ಅದಕ್ಕೆ ಹೊರಟಿದ್ದಾವೆ ಅಲ್ಲಿ ತೋರಿಸಿಕೊಟ್ಟಿದ್ದಾರೆ ಆ ರೀತಿಯಲ್ಲಿ ಅದನ್ನು ಯೋಜನೆ ಮಾಡಬೇಕು ಅಲ್ಲೆಲ್ಲ ಆಮೇಲೆ ಯಾವುದ್ಯಾವು ಅಂತಹದ್ದು ಕಾಣಿಸಬಹುದು ವಿರೋಧ ವಿರುದ್ಧವಾಗಿ ಕಾಣಬಹುದಾದಂತಹ ಅಂಶಗಳು ಕೆಲವು ಕಾಣುತ್ತಾರೆ ಅವತಾರೇಶು ಎತ್ಕಿಂಚಿತ್ ದರ್ಶಯ ನರವದ್ ಅವತಾರಗಳಲ್ಲಿ ತಾನೂ ಹತ್ತಂತೆ ಮೈಗೆ ಬಾಣವಿತ್ತು ಅದನ್ನು ರಕ್ತ ಸುರಿತಾ ಇತ್ತು ಒಂದು ಸ್ತೋತ್ರ ಮಾಡಿದ್ದಾರೆ ಹೀಗೆಲ್ಲ ಏನೇನೋ ತೋರಿಸಿದ್ದಾರೆ ಪರಮಾತ್ಮ ಅದು ನರವದ ಮನುಷ್ಯರ ಜೊತೆಯಲ್ಲಿದ್ದಾಗ ಹಾಗೆ ಇದ್ದೇನೆ ಎಂದು ತೋರಿಸಲಿಕ್ಕೆ ಮಾಡ್ತಿರ್ತಾರೆ ತಲೆ ಪಟ್ಟು ಬಿದ್ದಪ್ಪ ಸಪ್ತದಾಳ ಪ್ರಮಾಣೋಪೇತ ಏನೋ ರಕ್ತಕ್ಷಿಬ್ಲ ಅವ್ನಿಗೆ ಇಲ್ಲೇ ಇಲ್ಲ ತಚ್ಚಾ ಪುರಾಣ ಮೋಹಾಯ ದೋಷ ವಿಷ್ಣುವರನ್ನೇ ಕೊಚ್ಚಿ ಹಸರು ನೋಡಿದ್ಯಾ ದೇವರು ದೇವರು ಅಂತಂತೇಳಿ ನಮ್ಮ ರುದ್ರದೇವರನ್ನೇ ತಪಸ್ ಮಾಡಿದಾರ ನೋಡಿ ಅವ್ರಿಗೆ ಅನುಕೂಲ ಆಯ್ತದೆ ಅಂದರೆ ರುದ್ರದೇವರೇಷ್ಠರು ಈ ತಿಳಿದಿಕ್ಕವರಿಗೆ ಪೋಷಕ ಆಗಲಿ ಅವ್ರಿಗೆ ಆ ನಿಥಾಜ್ಞಾನದಿಂದಲೇ ಅವರಿಗೆ ದ್ವೇಷೋದ್ರೇಕಾದಿಗಳಿಂದಲೇ ಅವರ ಲಿಂಗ ಶರೀರ ಹೊಡೆಯೋದು ಇಲ್ಲದಿದ್ದರೆ ಅವ್ರ ಗತಿ ಆಗೋಲ್ಲ ಅವರಿಗೋಸ್ಕರವಾಗಿ ಹೀಗೆ ಮಾಡ್ತಾ ಇದ್ದಾನೆ ಅವರಿಗೆ ಬೇಕಾದ ತಿಳುವಳಿಕೆ ಕೊಡಲಿಕ್ಕೆ ಅಜ್ಞತ್ವಂ ಪಾರವಶ್ಯಂವಾ ತಾನೇ ನನಗೇನೂ ಗೊತ್ತೇ ಇಲ್ಲ ಅಂತೂ ನನಗೇನು ಗೊತ್ತಾಗ್ತಾ ಇಲ್ರಪ್ಪ ಏನು ಮಾಡಬೇಕು ಪರಶುರಾಮ ದೇವನ ತಾನೇ ಹೋಗ್ಕೊಳ್ಬೇಕು ತಾನೆ ಕೃಷ್ಣ ಅವರಿಗೆ ಗೋಮಂತ ಪರ್ವತಕ್ಕೆ ಏರಿದಾಗ ನಾನಿಲ್ಲಿ ಒಂದು ಕಡೆಯಲ್ಲಿ ಅಡ್ಕೋಬೇಕು ಎಲ್ಲಿ ಅಡ್ಕೊಳ್ಳಿ ಪ್ರಾಣಪ್ಪ ಕೇಳ್ತಾರೆ ಪರಶುರಾಮ್ ಇಲ್ಲೊಂದು ಪ್ರಶ್ರಮಣ ಅಂತ ಪರ್ವತ ಇದೆ ಆ ಶಿಖರ ಇದೆ ಅಲ್ಲೂ ಹೋಗೋ ಇವನು ಗೊತ್ತಿರಲಿಲ್ಲ ಇನ್ನೊಂದು ರೂಪದಲ್ಲಿ ಹೇಳಿದ ಅನ್ನ ಇಲ್ಲ ಅಜ್ಞತ್ವ ಪಾರವಶ್ಯಂ ನನ್ ಕೈಯ್ಯಲಾಗ್ತಾನೆ ಏನಪ್ಪಾ ನೀವೆಲ್ಲ ಇದ್ದರೇನ ಇರ್ತೀನಿಲ್ಲ ಅಂದ್ರೆ ಇಲ್ಲ ನನ್ನ ಕೈಯ್ಯಲ್ಲಾಗಲ್ಲ ಹೀಗೆಲ್ಲ ನಾಟಕ ಮಾಡಿತ್ತು ಹೀಗೆ ಛೇದ ಭೇದ ಅಧಿಕಂ ತದ ತನಗೆಲ್ಲೋ ತನಗೇನೋ ಭೇದ ಆಗೋಯ್ತು ಇವೆಲ್ಲ ತೋರಿಸಿಕೊಟ್ಟಂತಹದ್ದು ತಥಾ ಪ್ರಾಕೃತ ದೇಹತ್ವ ಪ್ರಾಕೃತಿಕ ಶರೀರದಂತೆ ತಾನು ಹುಟ್ಟಿದ ಬೆಳೆದ ಅಂತೆಲ್ಲ ತೋರಿಸ್ಕೊಳ್ಳೋದು ಇನ್ನು ದೇಹತ್ಯಾಗಥಾ ಕಟ್ಟುದೇವ ಒಂದು ಶರೀರ ಬಿಟ್ಟು ತ್ಯಾಗ ಮಾಡಿದ ಹೀಗೆಲ್ಲ ತೋರಿಸಿದ್ದಾರೆ ಇವೆಲ್ಲ ಏನು ಇವೆಲ್ಲ ಅವರ ಹಸರ ಮೋಹತ್ವ ಮೋಹನಗೋಸ್ಕರವಾಗಿ ಆಮೇಲೆ ಅನೀಶತ್ವಂ ದುಃಖಿತ್ವಂ ನಮ್ಮ ಕೈಯಲ್ಲಿ ಆಗಲ್ಲ ಅನ್ನೋ ಥರ ಕೂತ್ಕೊಂಡ್ಬಿಡುತ್ತೆ ಇಂಥ ಆಮೇಲೆ ಬೇಕಾಷ್ಟು ಮಾಡಿದ್ದಾನೆ ಶ್ರೀನಿವಾಸ ದೇವರೇ ನೀವು ಜಾಗ ಕೊಟ್ಟರೆ ಏನಾರ ಇಲ್ಲಿರ್ತೇನಪ್ಪ ಅಂತ ಇನ್ನೊಬ್ಬರ ಹತ್ರ ಹೋಗಿ ಬೇಡಿಕೊಳ್ಳುವ ಹಾಗೆ ಅವಳು ತಲೆ ಪೆಟ್ಟು ಬಿದ್ದು ಬಿಡ್ತು ಹೆಣಿತು ದುಃಖ ಎಟು ದುಃಖ ಅಂತ ಮಾಯಾವಿ ಪರಮಾನಂದಂ ಅವ ಆದರೂ ಕೂಡ ಮಾಯಾವಿ ಹಾಗೆಲ್ಲ ನಾನಾ ತರಹದ ನಾಟಕಗಳನ್ನು ಮಾಡ್ತಿರ್ತಾನೆ ಸಾಮ್ಯ ಮನ್ನಿಶ್ಚಯಹೀನತಾ ಏರ್ಪಾ ನಾನು ಅರ್ಜುನ ಇಬ್ಬರು ಸಮಾನ ಅಂತ ತಿಳ್ಕೊಳ್ರಿ ಹೀಗೆ ಎಲ್ಲಿ ಅರ್ಜುನ ಎಲ್ಲಿ ಭಗವಂತ ಕೋಟಿ ಕೋಟಿ ಬ್ರಹ್ಮರನ್ನು ನಿಯಂತ್ರಣ ಮಾಡುವ ಬೇರೆಯವ್ರ ಜೊತೆ ಸಮಾನ ಅಂತ ಹೀಗೆಲ್ಲ ಹೇಳಿಕೊಂಡಿದ್ದಿದೆ ಅವ್ರಿಗೂ ಕೊಡಲಿಕ್ಕೆ ಅಥವಾ ನೋಡಪ್ಪ ನಾನು ಯಾರ್ಯಾರಲ್ಲ ಯಾರು ಧರ್ಮರಾಜ ಬಹಳ ಮೇಲೆ ನೀವೇನು ಕೊಡಪಣ ಕೇಳಕ್ಕೆ ಕೊಡುತ್ತೆ ನಾವೆಲ್ಲ ಏನು ಒಲ್ಲರು ನಾವೆಲ್ಲ ಯಾರು ನಮಗೆ ರಾಜ್ಯ ಎಲ್ಲ ಹೀಗೆಲ್ಲ ಹೀನತ್ವವನ್ನು ತೋರಿಸಿದಂತೆ ಎಲ್ಲ ಹೀಗೆ ಪ್ರದರ್ಶಯತಿ ಮೋಹಾಯ ದೈತ್ಯಾನಾಮ್ ಹರಿಸ್ವಯಂ ದೈತ್ಯಾದಿಗಳಿಗೆ ಪರಮಾತ್ಮನೇ ಸ್ವಯಂ ಇಂಥದ್ದೆಲ್ಲ ತೋರಿಸ್ತಾನೆ ಇದು ಕಂಡ ತಕ್ಷಣ ಇದು ನಿಜ ಅಂತ ನಂಬಬಾರದು ಮನೆಯಲ್ಲಿ ತಂದೆ ಮಗನ ಜೊತೆಯಲ್ಲಿ ಮಕ್ಕಳು ಪುಟ್ಟ ಮಕ್ಕಳು ಆಟಾಡ್ತಾ ಇದ್ದಾಗ ಅವುಗಳ ಜೊತೆಯಲ್ಲಿ ಸೋತವಾದಂತೆ ಎಲ್ಲ ಮಾಡ್ತಾರೆ ಅವಕ್ಕೆ ಖುಷಿಯಾಗಲಿ ಅಥವಾ ಈಗ ಬೇರೆ ಬೇರೆ ಏನೇನು ಉದ್ದೇಶ ಇರುತ್ತೆ ಅದಕ್ಕೆ ಪಾಡ್ತಿರ್ತಾರೆ ನಾನು ನೋಡಿಕೊಂಡು ತಪ್ಪು ತಿಳ್ಕೊಂಡ್ಬಿಟ್ರೆ ಹಾಗೆ ತಪ್ಪು ತಿಳಿಯಬಾರ್ದು ತೋರಿಸ್ತದೆ ನತಸ್ತೆ ಕಷ್ಟಿದೋಷವಷ್ಟಿ ಪೂರ್ಣಾಖಿಲಕ್ಕೆ ಸವು ಅವನ ಸರ್ವಜ್ಞಾನದ ಮೇಲೆ ಅವನಿಗೆ ಅಜ್ಞಾನ ಬರಲಿಕ್ಕೆ ಸಾಧ್ಯವ ಪ್ರಕಾಶರು ಪುಂಜ ಸೂರ್ಯ ಸ್ವಲ್ಪ ಕತ್ತಲೆ ಇದೆ ಅಂತ ಹೇಳಲಿಕ್ಕೆ ಬರುತ್ತ ಸಾಧ್ಯ ಸ್ವಲ್ಪ ಕೆಲ್ಪ ಬರೋದೇ ಇಲ್ಲ ಅದು ಬಂದರೆ ಭಾರೀ ಕತ್ತಲೆ ಬರಬೇಕಷ್ಟೇ ಸಾಧ್ಯನೇ ಇಲ್ಲ ಪ್ರಚುರ ಪ್ರಕಾಶನಾದಂತಹ ಸೂರ್ಯನಲ್ಲಿ ಕತ್ತಲೆ ಬರಲಿಕ್ಕೆ ಸಾಧ್ಯ ಇಲ್ವೋ ಹಾಗೆ ಪೂರ್ಣ ಗುಣನಾದಂತಹ ಶ್ರೀಹರಲ್ಲಿ ಅಜ್ಞಾನಾದಿಗಳು ಅದುರಲ್ಲ ಅದರಂತೆಯೇ ಪೂರ್ಣ ಸ್ವತಂತ್ರನಾದ ಮೇಲೆ ಮತ್ತೊಬ್ಬರಿಗೆ ಅಧೀನಾಗಬೇಕಾಗಿಲ್ಲ ಎಲ್ಲ ಗುಣಗಳು ಪೂರ್ಣ ಇದ್ದ ಮೇಲೆ ಅದಕ್ಕೆ ವಿರುದ್ಧವಾದಂತಹ ಅಲ್ಪ ದೋಷ ಬರಲಿಕ್ಕೆ ಸಾಧ್ಯ ಯಾವ ದೋಷವೂ ಭಗವಂತನಲ್ಲಿಲ್ಲ ಇದನ್ನು ಸಮರ್ಥನೆ ಮಾಡಲಿಕ್ಕೆ ಬೇರೆ ಬೇರೆ ಪ್ರಕರಣಗಳು ಹೊಂಟಿದ್ದಾವೆ ಅದು ರಾಮಾಯಣ ಆಗಲಿ ಮಹಾಭಾರತ ಆಗಲಿ ಅದು ಒಂದೇ ಅಲ್ಲ ಇವರಿಗೂ ಬರೀ ಗುಣವನ್ನು ತೋರಿಸುವುದಷ್ಟೇ ಅಲ್ಲ ಆ ಒಂದೊಂದೇ ಚರಿತ್ರೆಗಳೇನೆ ಅವರವರಿಗೆ ಅವರವರ ತಿಳುವಳಿಕೆ ಕೊಡಬೇಕು ಅದೂ ಇದೆ ತಿರುಗಿದ ಜೀವರಾಶಿಗಳಿಗೆ ಅವರವರ ಗತಿಯನ್ನು ಕೊಡೋದು ಇದೆ ಅದಕ್ಕೆ ನಿರೂಪಣೆಯ ಶೈಲಿ ಸ್ವಲ್ಪ ಬೇರೆ ಬೇರೆ ರೀತಿಯಲ್ಲಿರುತ್ತೆ ಸರ್ವದೇಹಸ್ಥರೂಪೇಶು ಪ್ರಾದುರ್ಭಾವೇಶು ಚರ ಎಲ್ಲರ ದೇಹದಲ್ಲಿ ಏಕ ಪ್ರಕಾರ ಇದ್ದಾನೆ ನಾಯಿಯಲ್ಲಿ ಮೈಲಿಯಾಗಿದ್ದಾನೆ ಆಕಳಲ್ಲಿ ಬಡಿಮಡಿಯಾಗಿದ್ದಾನೆ ಇರುವಿಯಲ್ಲಿ ಚಿಕ್ಕದಾಗಿದ್ದಾನೆ ಆನೆಯಲ್ಲಿ ದೊಡ್ಡದಾಗಿದ್ದಾರೆ ದೇವರ ಹೀಗೆ ಎಲ್ಲದರಲ್ಲೂ ಏಕ ಇತ್ತು ಅವನಿಗೆ ವ್ಯತ್ಯಾಸ ಇಲ್ಲ ಅಧಿಷ್ಠಾನದಲ್ಲಿ ಮಾತ್ರ ವ್ಯತ್ಯಾಸ ಇತ್ತು ಈ ಕ್ರಮದಿಂದಾಗಿ ಅದನ್ನು ಚಿಂತನೆ ಮಾಡ್ತಿರಬೇಕು ಅದು ಪ್ರಾದುರ್ಭಾವನೆ ಇರಲಿ ಬ್ರಹ್ಮಾದ್ಯಭೇದ ಸ್ವಾಂಪ್ಯಂಬ ಚತುರ್ಮುಖಾದಿ ದೇವತೆಗಳ ಜೊತೆಯಲ್ಲಿ ಪರಮಾತ್ಮನ ಅಭೇದ ಹೇಳಬಹುದು ತ್ರಿಮೂರ್ತಿಗಳೆಲ್ಲ ಒಂದೇ ಅಂತ ಹೇಳೋದು ಮಹಾ ಅಥವಾ ಅವರ ಜೊತೆ ತ್ರಿಮೂರ್ತಿಗಳಿಗೆಲ್ಲ ಒಂದೇ ರೀತಿದಾರಲ್ಲ ಒಂದೇ ಸಮಾನ ಬ್ರಹ್ಮ ಶಿವ ಬ್ರಹ್ಮ ಈಶ್ವರ ವಿಷ್ಣು ಅವೆಲ್ಲ ಒಂದೇ ಕಕ್ಷೆಯವರು ಒಂದೇ ಥರ ಇರ್ತಾರೆ ಒಬ್ಬೊಬ್ರು ಅವರನ್ನು ಮಾಡ್ತಾ ಇದ್ದಾರೆ ಹೀಗೆಲ್ಲ ಹಟ್ಟೆ ಹೊಡೆಯುವರಿದ್ದಾರೆ ಇದು ಎಲ್ಲ ಮಹಾ ಅಪರಾಧ ಆಮೇಲೆ ಕುತಸ್ಥಸ್ಯ ಮಹಾತ್ಮನಃ ಬರಲಿಕ್ಕೆ ಸಾಧ್ಯವೇ ಇಲ್ಲ ಯದೆಯಂ ವಾಚಕಂ ಶಾಸ್ತ್ರ ತದ್ದು ಶಾಸ್ತ್ರ ಪರಂ ಮತಂ ಅದು ಹೇಗುತ್ತಾರೆ ಅಲ್ಲೆಲ್ಲ ಬರುತ್ತೆ ಅಂತ ಈ ರೀತಿಯಲ್ಲಿ ಯಾವುದು ಪ್ರಶ್ನೆ ಮಾಡುತ್ತೆ ಯಾವುದು ಸತ್ಯಾಂಶವನ್ನು ಮಾತ್ರ ತಿಳಿಸಿಕೊಡುತ್ತೆ ಅದು ಮಾತ್ರ ಶಾಸ್ತ್ರ ಅದಕ್ಕೆ ವಿರುದ್ಧವಾಗಿ ಮಾತಾಡ್ತಾ ಇದ್ದರೆ ವೇದಾದಿಗಳಲ್ಲಾದರೂ ಯೋಜನೆ ಮಾಡಬೇಕು ಬೇರೆದ್ದಾಗಿದ್ದರೆ ಕೈಯೇ ಬಿಟ್ಟು ಬಿಡಬೇಕು ಪುರಾಣಾದಿಗಳಲ್ಲಿ ಬಂತ ಕೈಯೇ ಬಿಟ್ಟುಬಿಡಬೇಕು ಅದನ್ನು ಅಂತದ್ದು ನಿರ್ಣಯ ಏವ ಯತ್ಪ್ರೋಪ್ತ ಬ್ರಹ್ಮಸೂತ್ರ ಅಂತೂ ವಿಷ್ಣುನ ಹ್ಯಾ ಹೇಳ್ತೇನೆ ಇದನ್ನೆಲ್ಲ ನಿರ್ಣಯಕ್ಕೋಸ್ಕರ ಅಂತಲೇ ಬ್ರಹ್ಮಸೂತ್ರದ ನಿರ್ಮಾಣ ಶಬ್ದ ಜಾತಸ್ಯ ಸರ್ವಸ್ಯ ಯತ್ಪ್ರಮಾಣ ನಿರ್ಣಯ ಪುರಾಣದಲ್ಲಿ ವಿದವ್ಯಾಸದೇವನೇ ಹೇಳಿದ್ದಾರೆ ಮಾತನ್ನು ಸಮಗ್ರ ಶಬ್ದ ಪ್ರಪಂಚಕ್ಕೆ ಆಗುವ ಪ್ರಪಂಚಕ್ಕೆ ಶಾಸ್ತ್ರಗಳಿಗೆ ಬ್ರಹ್ಮಸೂತ್ರದಿಂದಲೇ ನಿರ್ಣಯ ಯಾಕೆ ಹಿಂಗೆ ಹೇಳ್ತೇನೆ ಅಂದ್ರೆ ಕಡೆಗೆ ಹೋಗಿಬಿಟ್ಟರು ಬ್ರಹ್ಮಸೂತ್ರದಲ್ಲಿ ಹೀಗೆ ಹೇಳಿದ್ದಾರಲ್ಲ ಅದಕ್ಕೆ ಅಂತ ಹೇಳಬೇಕು ಅಂದ ಮೇಲೆ ನಿರ್ಣಯಕ್ಕೋಸ್ಕರನೇ ಬ್ರಹ್ಮಸೂತ್ರ ಹೊರಟಿದ್ದು ಅದಕ್ಕೆ ವಿರುದ್ಧವಾಗಿ ನೀವು ಮಾತಾಡಿ ಬಿಟ್ಟರೆ ತಪ್ಪಾಗುತ್ತೆ ಹೇ ಅದಕ್ಕೋಸ್ಕರನೇ ಯಥಾರ್ಥವಚನಾನಾಂಚ ಮೋಹನಾರ್ಥ ಮೋಹಾರ್ಥಾನಂಚ ಸಂಶಯಂ ಅಪನೇತು ಹೇ ಭಗವಾನ್ ಬ್ರಹ್ಮಸೂತ್ರವಚೀ ಕೃಪತೆ ಯಾವುದು ಮೋಹಕ ಯಾವುದೇ ಯಥಾರ್ಥವಚನ ಇದನ್ನು ತಿಳಿಸಲಿಕ್ಕೇನೇ ಬ್ರಹ್ಮಸೂತ್ರ ರಚನೆಯಾಗಿದೆ ಬ್ರಹ್ಮಸೂತ್ರದಲ್ಲಿ ಏನು ನಿರ್ಣಯ ಆಗುತ್ತೋ ಅದನ್ನೇ ಬೇರೆ ಕಡೆಯಲ್ಲೂ ಹೊಂದಾಣಿಕೆ ಮಾಡಬೇಕು ಬ್ರಹ್ಮಸೂತ್ರದಲ್ಲಿ ಯಾವ ನಿರ್ಣಯ ಆಗುತ್ತೆ ಅಲ್ಲೂ ವಿವಾದ ಇದೆಯಲ್ಲ ಅಲ್ಲೂ ವಿವಾದ ಮಾಡೋರಿದ್ದಾರೆ ಅದಕ್ಕೆ ನಮಗೆ ಆ ಭಾಷ್ಯ ಗ್ರಂಥವನ್ನು ಟೀಕಾ ಗ್ರಂಥವನ್ನು ಯಾಸುದಾದ ಗ್ರಂಥಗಳನ್ನು ಟೀಕಾಕನ್ನು ಕೊಟ್ಟಿದ್ದು ಅದಕ್ಕೆ ವ್ಯಾಸರಾಜರಿಗೆ ಅಷ್ಟು ದೀಕ್ಷೆ ವ್ಯಾಸರಾಜರು ಚಂದ್ರಿಕಾ ಏನಂತಾರೆ ಪ್ರತಿ ಸೂತ್ರ ಪ್ರಕಾಶೇತೆಯ ಘಟನಾ ಘಟನೇಮಯ ಪ್ರತಿ ಸೂತ್ರದಲ್ಲೂ ಕೂಡ ಏನು ನಿರ್ಣಯ ತಗೊಂಡ್ರು ನೀವು ಶಂಕರಾಚಾರ್ಯ ಪ್ರಕಾರ ನಿರ್ಣಯನೋ ಶ್ರೀಮದಾಚಾರ ಪ್ರಕಾರ ನಿರ್ಣಯನೋ ಅವರು ಅವ್ರ ಪ್ರಕಾರ ಅವ್ರ ನಿರ್ಣಯ ಇವ್ರ ಪ್ರಕಾರ ಇವ್ರ ನಿರ್ಣಯ ಹಂಗಿಲ್ಲ ಮತ್ತೆ ಅಹಂ ತಪ್ಪ ಅದಕ್ಕೆ ವ್ಯಾಸರಾಜನ್ ಕರೆದು ಪ್ರತಿ ಸೂತ್ರಕ್ಕೂ ಶ್ರೀಮದಾಚಾರ್ಯರು ಶ್ರೀಮದಾಚಾರ್ಯ ಭಾಷೆ ಹನುಮದ್ ಭಾಷ್ಯ ಏನು ಹೇಳುತ್ತೋ ಅದೇ ಅದೇ ಹೊಂಗಾಣಿಕೆ ಆಗೋದು ಇನ್ನೊಂದು ಹೊಂದಾಣಿಕೆ ಆಗೋಲ್ಲ ಅಂತ ಪ್ರತಿ ಸೂತ್ರ ನಾವು ತೋರಿಸ್ಕೊಡ್ತೇವೆ ಬಂದಿರಿಂದ ಸೂರ್ಯ ವಿಧಾನಗೂರುವಂತೂ ಇಂಥ ಪ್ರತಿಜ್ಞೆ ಇನ್ನೊಂದು ಮತದಲ್ಲಿ ಇವತ್ತಿಗೂ ಇಲ್ಲ ಅವರಾದ ಮೇಲೂ ಇವತ್ತಿಗೂ ಯಾರೂ ಅಷ್ಟು ಧೈರ್ಯವಾಗಿ ಪ್ರತಿಜ್ಞೆ ಮಾಡುವ ಪ್ರಯತ್ನವನ್ನು ಮಾಡಿಲ್ಲ ವ್ಯಾಸರಾಜರ ಆ ರೀತಿ ಯಾಕೆ ಸತ್ಯಾಂಶ ಅಲ್ಲಿದೆ ಆಚಾರ್ಯರ ಭಾಷ್ಯ ಮಾತ್ರ ಅಲ್ಲಿ ಹೊಂದಾಣಿಕೆ ಆಗುತ್ತೆ ಇನ್ನೊಬ್ಬರದಲ್ಲ ಅಂದರೆ ಆಚಾರ್ಯರ ಭಾಷ್ಯದಂತೆ ಮುಂದುವರುವಂತಹ ಟೀಕಾಕೃತ್ಪಾದರ ವ್ಯಾಸರಾಜರ ಟೀಕಾ ಟಿಪ್ಪಣಿಗಳಂತೆ ಬ್ರಹ್ಮಸೂತ್ರದ ಅರ್ಥವನ್ನು ನಿರ್ಣಯ ಮಾಡಿಕೊಳ್ಬೇಕು ಅದಕ್ಕೆ ಎಲ್ಲರೂ ವಾಕ್ಯ ಅರ್ಥ ಮಾಡಬಹುದಾದರೆ ಅಲ್ಲೇ ಸೂತ್ರಾರ್ಥ ವಿಚಾರದಲ್ಲಿ ಚರ್ಚೆ ಮಾಡಿದ್ದಾರೆ ಅಲ್ಲಿ ಏನು ನಿರ್ಣೀತವಾಗಿದೆ ಬ್ರಹ್ಮಸೂತ್ರದಲ್ಲಿ ಏನಿದೆ ಹೇಳಿದೆ ಎಂದು ಮುಂದೆ ಹೇಳ್ತಾರೆ ಅದನ್ನು ಅಲ್ಲಿ ಏನು ನಿರ್ಣೀತವಾಗಿದೆಯೋ ಅದರಂತೆ ಬೇರೆ ಶಾಸ್ತ್ರಗಳಲ್ಲಿ ನಿರ್ಣಯ ಮಾಡಬೇಕು अल्लीपदेश सूत्र प्रति उपदेश जीव ब्रह्मीये भेद इधे तारतम आभास व च बिंब प्रतिबिंब भाव इधे आत्मती उपदेश ग्राहय की च आत्मा तुम चिंतम बेरवर्ग उपदेश भगवत स्वामी नियमक अंत चल बेरियाू उपदेश ಅಭೇದ ನಿರ್ದೇಶಾದಿಗಳಿಗೆಲ್ಲ ನಾನೇ ಅವನು ಅಹಂ ಬ್ರಹ್ಮಾಸ್ತಿ ನೀವು ಕೆಲ ಏನು ಗತಿ ಅಂದರೆ ಶಾಸ್ತ್ರದೃಷ್ಟಿಯತ ಉಪದೇಶೋ ವಾಮದೇವತ್ ಒಳಗಡೆಯಲ್ಲಿರುವಂತಹ ಶಾಸ್ತ ಶಾಸಕ ಅಂತರ್ಯಾದಿ ದೃಷ್ಟಿಯಿಂದ ಮಾತನಾಡಿರ್ತಾರೆ ಅದು ನಾವೇ ಅವನಲ್ಲ ಸೂತ್ರ ಇಷ್ಟು ಸ್ಪಷ್ಟವಾಗಿ ಹೇಳ್ತಾ ಇದೆ ಭಗವಂತ ಯಾರು ಅಂದರೆ ನಮಗೆಲ್ಲ ಜಗಜ್ಜನ್ಮಾದಿಗಳನ್ನು ಕೊಟ್ಟವನು ನಾನು ನಮ್ಮಪ್ಪ ಇಬ್ರು ಒಂದೇ ನೀನು ಯಾವಾಗ ಹುಟ್ಟಿದೆಯಪ್ಪ ಅಂತಂದರೆ ಹೀಗೆ ಯಾವುದೋ ಕಾಲ ಹೇಳ್ತಾನೆ ನಿನ್ನ ಜನನಕ್ಕೆ ಕಾರಣ ಯಾರು ಅಂದರೆ ನಾನೇ ಅಂದರೆ ಎಟ್ಟಬದ್ಧ ನಾನು ಹುಟ್ಟಕ್ಕೆ ಮುಂಚೆ ನಾನಿದ್ದೆ ಅಂತ ಹೇಳಿದಾಗ ಆಯ್ತು ಆತ್ಮಾಶ್ರಯ ನಾನು ಹುಟ್ಟಕ್ಕೆ ಮುಂಚೆ ತಂದೆ ಮೊದಲೇ ನಾನು ಹುಟ್ಟಕ್ಕೆ ಮುಂಚೆ ನಾನಿದ್ದೆ ಎಟ್ಟಪದ್ಧ ಅದಕ್ಕೇನು ತೋರಿಸ್ಕೊಟ್ಟು ಲಕ್ಷಣ ಏನು ತೋರಿಸ್ಕೊಟ್ಟು ಜನ್ಮಾದ್ಯಸ್ಯತಃ ಇಡೀ ಜಗತ್ತಿನ ಸೃಷ್ಟಿ ಆದಿಗಳಿಗೆ ಯಾರು ಕಾರಣನು ಅವನೇ ಭಗವಂತ ಲಕ್ಷಣ ಹೇಳ್ತಾ ಇದ್ದಾರೆ ನಮ್ಮ ಜನಕ್ಕೆ ನಾವು ಕಾರಣನ ಇದು ತಟಸ್ಥ ಲಕ್ಷಣ ಅಂತ ಹೇಳಿ ಏನೇನೋ ಮೋಸ ಮಾಡ್ಲಿಕ್ಕೆ ಹೋಗ್ತಾರೆ ಆ ಏನೇನು ಮೋಸ ಮಾಡ್ತಾ ಇದ್ದಾರೆ ಅಂತ ವ್ಯಾಸರಾಜರು ಟೀಕಾಕೃತವಾದರು ಆಚಾರ್ಯರು ಎಲ್ಲ ಬೈಲಿ ತಂದು ಇರಿಸ್ತಾರರು ಏನೇನು ಮೋಸ ಮಾಡ್ತಾ ಇದ್ದರು ಕಳ್ಳೂರು ಇವರು ಅಂದಮೇಲೆ ಆಚಾರ್ಯರು ತೋರಿಸಿಕೊಟ್ಟಂತೆ ಪುರಾಣಾದಿಗಳಲ್ಲಿ ಮಹಾಭಾರತಾದಿಗಳಲ್ಲಿ ಸಮ್ಮತವಾದಂತಹ ಕ್ರಮದಲ್ಲೇ ಸೂತ್ರಕ್ಕೆ ಅರ್ಥ ಮಾಡಬೇಕು ಆ ಸೂತ್ರಾರ್ಥ ಏನಿದೆಯಲ್ಲ ಆ ಕ್ರಮದಲ್ಲೇನೇ ಮುಂದೆ ಎಲ್ಲ ವೇದಶಾಸ್ತ್ರಗಳ ಅರ್ಥವನ್ನೇ ತಿಳ್ಕೊಳ್ಬೇಕು ಅದಕ್ಕೆ ವಿರುದ್ಧವಾಗಿ ಏನಾರು ಕಂಡ್ರೆ ಅದು ಮೋಹನಕ್ಕೋಸ್ಕರವಾಗಿದೆ ಅಂತ ಪುರಾಣಾದಿಗಳಲ್ಲಿ ವೇದಾದಿಗಳ ಆ ರೀತಿಯಲ್ಲಿ ವಿರುದ್ಧ ಕಂಡ್ರೆ ಯೋಜನೆ ಮಾಡಬೇಕು ತಂದು ಸೂತ್ರೋಕ್ತವಾದ ಕ್ರಮದಲ್ಲಿ ಯೋಜನೆ ಮಾಡಬೇಕು ತಸ್ಮಾತ್ ಸೂತ್ರಾರ್ಥ ಆಗೃಹ್ಯ ಕರ್ತವ್ಯ ಸರ್ವ ನಿರ್ಣಯ ಸೂತ್ರಾರ್ಥವನ್ನು ಆ ಸಮಂತ ಸ್ವೀಕಾರ ಮಾಡಿಯೇ ಎಲ್ಲ ನಿರ್ಣಯವನ್ನೂ ಸ್ವೀಕಾರ ಮಾಡಬೇಕು ಯಾವುದು ಅಂಥದ್ದು ಸೂತ್ರದಲ್ಲಿ ಏನು ಹೇಳಿದ್ದಾರೆ ಅಭೇದ ಸರ್ವರೂಪೇಶು ಭಗವಂತನಿಗೆ ಯಾವ ರೂಪದಲ್ಲೂ ಭೇದ ಇಲ್ಲ ಅಹಿಕುಂಡಲಾದಿಕರಣ ಅಂತಲೇ ಹೊರಟ್ಟಿದೆ ಸದವನ ಸಿಂಬಿ ಸುತ್ತುಕೊಂಡು ಒಂದು ಸರ್ಪ ಇಕ್ಕೂತಾ ಇರುತ್ತೆ ನಾವು ಪೂಜೆಗೀಜೆ ಮಾಡ್ತೀವಲ್ಲ ಅದು ಅದಕ್ಕೆ ಆ ಸಿಂಬಿಗೇನಂತ ಕುಕ್ತಾರೆ ಕುಂಡಲ ಅಂತ ಕೂಕ್ತಾರೆ ಕುಂಡಲ ಅಂತ ಅದನ್ನು ಕೂಗ್ತಾರೆ ಕುಂಡಲ ಯಾವುದು ಅಂದರೆ ಸರ್ಪವೇ ಸರ್ಪದ್ದೇ ಒಂದು ಭಾಗ ಕುಂಡಲ ಕುಂಡಲಿಯಿಂದ ಯಾವುದನ್ನು ಕೂಗ್ತಾರೆ ಸರ್ಪವನ್ನೇ ಕುಗ್ತಾರೆ ಕುಂಡಲವೂ ಅದೇ ಸಿಂಬಿ ಅದೇನೇ ಕೂತಿರೋದು ಅದೇನೇ ಅದರ ಒಂದು ಆ ಸರ್ಪದ ಶರೀರವನ್ನೇ ಏನಾದರೂ ಹೋಗ್ತಾರೆ ಕುಂಡಲ್ಲ ಕುಂಡಲಿ ವಿವಕ್ಷಾಭೇದದಿಂದ ಹ್ಯಾಕುಕ್ತಾರೋ ಹಾಗೆ ಭಗವಂತನೇ ಎಲ್ಲ ರೂಪಗಳು ಅವನಿಗೆ ಯಾವುದೂ ವ್ಯತ್ಯಾಸ ಇಲ್ಲ ರಾಮ ಕೃಷ್ಣ ಮತ್ಸ್ಯ ಕೂರ್ಮಾದಿಗಳು ಎಲ್ಲ ತಾನೇ ಅಲ್ಲಿ ಎಂದೂ ಕೂಡ ಭೇದ ಇಲ್ಲ ದೇಹ ಕಿಂಚನ ಸ್ವಲ್ಪ ಕೂಡ ವ್ಯತ್ಯಾಸ ಇಲ್ಲ ಗುಣಗಳನ್ನು ಕೆಲವನ್ನ ತೋರಿಸ್ತಾನೆ ಕೆಲವು ತೋರಿಸೋಲ್ಲ ಅಷ್ಟೆ ಒಂದೊಂದು ಕಡೆಯಲ್ಲಿ ಒಂದೊಂದು ರೀತಿಯಲ್ಲಿ ಪ್ರದರ್ಶನ ಮಾಡಿ ತಾನೇ ಆದ್ಯಲ್ಲಿ ಎಲ್ಲೂ ವ್ಯತ್ಯಾಸ ಇಲ್ಲ ನರಸಿಂಹರೂಪದಲ್ಲಿ ಭಾರಿ ಕ್ರೌರ್ಯ ತೋರಿಸಿದ ಬುದ್ಧ ರೂಪದಲ್ಲಿ ತುಂಬ ಶಾಂತವಾಗಿ ಎರಡು ಬೇರೆ ಅಲ್ಲ ಎರಡೂ ಒಂದೇ ಅವನ ಕಡೆಯಲ್ಲೂ ಅವನೊಂದು ಗುಣ ಪ್ರಕಟ ಮಾಡಿದ್ದಾನಷ್ಟೇ ಪ್ರಕಟ ಮಾಡಿದ ಮಾತ್ರಕ್ಕೆ ವ್ಯತ್ಯಾಸ ಇಲ್ಲ ಅದರಂತೇನೆ ಮುಂದೇನು ತಿಳ್ಕೊಳ್ಬೇಕು ಸರ್ವದೋಷ ವಿಹೀನತ್ವ ಗುಣಸರ್ವೇ ಇರುದಿರೋಣತಾ ಮೂಲಭೂತವಾಗಿ ಈ ಎರಡು ಕನ್ನಡಕ್ಕೆ ಹಾಕೊಂಡ್ಬಿಡ್ಬೇಕು ಮೊದಲು ಈ ಎರಡು ಕನ್ನಡಕ್ಕೆ ಹಾಕೋಬೇಕು ಸರ್ವಗುಣಗಳೆಂದರೂ ಪೂರ್ಣ ಇದ್ದಾನೆ ಅವನಲ್ಲಿ ಯಾವ ದೋಷವೂ ಇಲ್ಲ ಇದೀಚು ನೋಡ್ತಾ ಹೋಗಿ ಅವನು ಬೇರೆ ಬೇರೆ ಆಗಿಬಿಟ್ಟಿದ್ದರೆ ದೋಷ ಬಂದು ಹೋಗಿರೋದು ಅದಕ್ಕೆ ಮೊದಲು ಅಭೇದ ಇದೆ ಅಂತ ತಿಳಿಯಬೇಕು ಇನ್ನು ಜೀವಭೇದ ಸದೈವಿ ಯಾವ ಜೀವನು ತಾನಾಗಲಿಲ್ಲ ಯಾರೋ ತನಗೆ ಅತ್ಯಂತ ಭಕ್ತರನ್ನು ತನಗೆ ಐಕ್ಯ ಕೊಟ್ಟುಬಿಟ್ಟ ಈ ಸಿನಿಮಾಗಿಂದ ನೋಡಿದ್ರೆ ನಂಗೆ ತೋರಿಸ್ಬಿಡ್ತಾರೆ ಕನಕದಾಸ ಸಿನಿಮಾದ್ರೆ ನಂಗೆ ತನಗೆ ಅತ್ಯಂತ ಭಕ್ತರನ್ನು ತನಗೆ ಐಕ್ಯ ಕೊಟ್ಟುಬಿಟ್ಟ ಈ ಶೈವರೇ ಹೇಳೋದ ಅಸಹ್ಯ ಶಿವೈಕ್ಯ ಸಿಕ್ತು ನಮಗೆ ಅಂತ ಗ್ರಹಚಾರ ಇದ್ದವನು ಇನ್ನೊಂದು ಸ್ವರೂಪ ನಾಶ ಆಗೋಯ್ತನಿಗೆ ಸ್ವರೂಪಕ್ಕೆ ನಾಶ ಇಲ್ಲ ಅಂತಾರೆ ಇವರು ಐಕ್ಯ ಸ್ವರೂಪ ನಾಶ ಮಾಡಿಬಿಟ್ಟ ಅಂತಂದ್ರೆ ಅದಕ್ಕಿಂತ ದೊಡ್ಡ ಅನರ್ಥ ಬೇಕಾ ಅದು ಮೋಕ್ಷ ಅದು ತುಂಬಲ್ಲ ಯಾರು ಇದ್ದ ವ್ಯಕ್ತಿಯನ್ನು ನಾಶ ಮಾಡಿಬಿಡೋನು ಅದಲ್ಲ ಐಕ್ಯ ಎಂದೂ ಇಲ್ಲ ಯಾವ ಕಾಲಕ್ಕೂ ಇಲ್ಲ ಈಗಲ್ಲ ಮುಕ್ತಿದಶಾದಲ್ಲೂ ಇಲ್ಲ ಅದಕ್ಕೆ ಆಚಾರ್ಯರು ತತ್ವೋದ್ಯೋತದಲ್ಲಿ ಮುಕ್ತಿಯಲ್ಲೂ ಕೂಡ ಮುಕ್ತರಿಗೆ ಜೀವರಿಗೆ ಮುಕ್ತರಾದ ಜೀವರಿಗೆ ಭಗವಂತನಿಗೆ ಭೇದ ಇದೆ ಮುಕ್ತಿಯಲ್ಲೇ ಭೇದ ಇದೆ ಅಂದರೆ ಇನ್ನು ಕೆಮ್ಮು ಇಲ್ಲೇನೇ ಹೇಳೋದು ಅಂತ ಕೇಳ್ತಾರೆ ಅಂದು ಅದಾದ ಮೇಲೆ ವಿಷ್ಣುರುಕ್ತಾನಿ ಸೂತ್ರು ಸರ್ವಭೇದ್ಯತಾ ತಥ ಅದರಂತೆ ಸಮಾಕರ್ಷಾಚ ಇತ್ಯಾದಿ ಸೂತ್ರಗಳನ್ನು ತಗೊಂಡಾಗ ತತ್ವ ಸಮನ್ವಯ ಇತ್ಯಾದಿ ಸೂತ್ರಗಳನ್ನು ವಿವರಿಸೆ ಮಾಡಿದಾಗ ಸ್ಪಷ್ಟವಾಗಿ ಸಮಗ್ರ ಶಾಸ್ತ್ರಾರ್ಥ ಸಾರ ಭಗವಂತನೇ ಶಾಸ್ತ್ರ ಯೋನಿತ್ವ ಶಾಸ್ತ್ರ ಯಾವ ಸಿಗತ್ತೆ ಪ್ರಮಾಣ ಅದೆಲ್ಲವೂ ಕೂಡ ಭಗವಂತನನ್ನೇ ತಿಳಿಸಿಕೊಡೋದು ಬೇರೆದು ಯಾವುದೂ ಅಲ್ಲ ತತ್ತು ಸಮನ್ವಯ ಅಂತ ಈಗ ಹೊಂದಾಣಿಕೆ ಮಾಡಿದ್ದಾರೆ ಅಷ್ಟೇ ಅಲ್ಲ ಮುಂದೆ ಹೇಳ್ತಾರೆ ಮುಕ್ತಾರಾಮ ತಾರತಮ್ಯಂ ಇಯದಾಮನನಾತನು ಸೂತ್ರ ಅದಕ್ಕೋಸ್ಕರನೇ ಹೊರಟಿದೆ ಈ ಅದ್ರ ಅಂತ ಒಬ್ಬೊಬ್ಬರನ್ನು ಅಲ್ಲಿ ಮನನ ಮಾಡಿ ತೋರಿಸಿಕೊಟ್ಟಿದ್ದಾರೆ ಯುಕ್ತಿಯುಕ್ತವಾಗಿದೆ ಎಂದು ವ್ಯವಸ್ಥೆ ಮಾಡಿದ್ದಾರೆ ಬೃಹದಿಯೋ ಪುನತ್ತನಲ್ಲಿ ಅದರಂತೆ ಆನಂದ ತಾರತಮ್ಯವನ್ನು ಹೇಳುವಂತಹ ಚೈತ್ರ ಪುನಲ್ಲಿ ಯಾರೇ ಆನಂದ ಎಷ್ಟೆಷ್ಟು ಅಂತ ಹೇಳ್ತಾ ಅವರು ಭಗವಂತನ ಆನಂದವನ್ನೇ ಅಪರಾಧ ಆನಂದ ಬ್ರಹ್ಮಣೋ ಆನಂದ ತಾರತಮ್ಯವನ್ನು ಹೇಳ್ತಾ ಇರೋದರಿಂದಾಗಿ ಅವರಷ್ಟು ಆನಂದ ಬೇರೆಯವರಿಲ್ಲ ಮುಕ್ತರಲ್ಲಿ ಮುಕ್ತ ಆ ಪ್ರತ್ಯೇಕ ಈಗ ಸಂಸಾರಾವಸ್ಥೆಯಲ್ಲೂ ಸ್ಪಷ್ಟ ಕಾಣಿಸ್ತಾ ಇದೆ ಇದನ್ನು ವಿಮುಕ್ತರಿ ವಿದ್ಯೆಯಾಗ ತಮ್ಮ ಏನಂತ ಅಮೃತಯಿ ಭಗವಂತನನ್ನು ಹೀಗೆ ತಿಳಿದರೆ ಮೋಕ್ಷ ಇಲ್ಲಿದೆ ಇದ್ದರೆ ಮೋಕ್ಷ ಇಲ್ಲ ಸರ್ವ ವೇದಾಂತ ಪ್ರತ್ಯಯಂ ಚೌದನಾತ್ಯ ವಿಶೇಷ ಸಕಲ ವೇದಗಳನ್ನು ಅಧ್ಯಯನ ಮಾಡಬೇಕು ಅಧಿಕಾರಿಗಳಾದವರು ಅಷ್ಟು ಬುದ್ಧಿ ಇಲ್ಲ ಅಂದರೆ ತಮ್ಮ ತಮ್ಮ ಯೋಗ್ಯತೆಗೆ ಸಾಧ್ಯವೋ ಅಷ್ಟನ್ನಾದರೂ ಅಧ್ಯಯನ ಮಾಡಲೇಬೇಕು ತತ್ವಜ್ಞಾನ ಎನ್ನುವುದು ಹೊತ್ತು ಮೋಕ್ಷ ಇಲ್ಲ सूत्रदल हिड़ता है तस्मादे तद्विधन मोहन उदात विरुद्ध स्नानी स्नान तक मोक्ष आयतु अदर्थ अ दीप हूँ मोक्ष आयतु आर्थ अल आ जन्मदे मोक्ष आयत बिगड़ी शापो दीपो ऐन प्रारद्ध कर्म अभी बिगड़ आयत आ पुण्य विशेष मुंदे आ पुण्य कर्म ऐन ಅದು ಒಳ್ಳೆ ತತ್ವಜ್ಞಾನವನ್ನೇ ತಂದುಕೊಡ್ಬೇಕು ತತ್ವಜ್ಞಾನದಿಂದ ಭಗವದ್ಭಕ್ತಿ ಬರಲಿಕ್ಕೇ ಬೇಕು ಭಗವದ್ಭಕ್ತಿಯಿಂದ ಪೂರ್ಣ ಭಕ್ತಿಯಿಂದ ಭಗವಂತ ಪೂರ್ಣ ಪ್ರಸನ್ನನಾದರೆ ಮೋಕ್ಷ ಇದು ಬಿಟ್ಟರೆ ಬೇರೆ ದಾರಿಯಿಂದ ನಾಣ್ಯಪ್ಪಂಥ ಅಯನಾಯ ನಿತ್ಯತೆ ಇದೇ ಸೂತ್ರ ವೇದಗಳು ಇದನ್ನೇ ಸಾರ್ತಾ ಇದ್ದಾವೆ ತಸ್ಮಾದ್ಯೇ ಗುಣವಿಟ್ಟು ಗ್ರಾಹ್ಯಾಸ್ತೆ ಸರ್ವೇವತೂ ಭಗವಂತನಿಗೆ ಕಿಂಚಿತ್ತೂ ಬಾಧಕವಾಗದೇ ಇರುವಂತಹ ಗುಣಾಂತಿ ಯಾವುದು ಅದನ್ನ ಯಾವ ಶಾಸ್ತ್ರ ತಿಳಿಸ್ತಾ ಇದೆಯೋ ಅದನ್ನೆಲ್ಲ ಸ್ವೀಕಾರ ಮಾಡಬೇಕು ಪ್ರತಿನಿತ್ಯ ಅದನ್ನು ಚಿಂತನೆ ಮಾಡಿದರೆ ಏನಾಗುತ್ತೆ ಅವನಲ್ಲಿ ಪರಮಭಕ್ತಿ ಅನ್ನೋದು ಉಕ್ಕಿ ಬರುತ್ತೆ ನಮಗೆ ಸ್ವರೂಪದಲ್ಲಿ ನಾವು ಭಗವಂತನೇ ಭಕ್ತರೇ ಇದ್ದೇವೆ ಹೊರಗಡೆಯಲ್ಲೂ ಅದೇ ಸೇತು ಅಂತಂದರೆ ಮಧ್ಯದಲ್ಲಿರುವ ಲಿಂಗಶೇರ್ಯನ್ನು ಹೊಡೆದು ಹೋಗುತ್ತೆ ಇಲ್ಲ ಒಳಗಡೆನೆ ಬೇರೆ ಹೊರಗಡೆನೆ ಬೇರೆ ಹೀಗಾಗಿ ಕೂತಿದೆ ಹಾಗಾಗಬಾರದು ಅಂತಂದರೆ ಒಳಗಡೆಯಲ್ಲಿ ಹಾಗಿದ್ದೇವೋ ಆ ರೀತಿಯಲ್ಲಿ ಪ್ರಯತ್ನ ಮಾಡಿದರೆ ಮಧ್ಯದಲ್ಲಿರುವ ಪದರ ಒಡ್ದು ಹೋಗ್ಬಿಡುತ್ತೆ ತ್ವಚ ರುದ್ರ ಮಹಾಬಾಹಾಸ್ತ್ರಕಾರ ಅತತ್ಯ ದರ್ಶಯ ಸ್ವ ಮಹಾಭುಜ ಪ್ರಕಂಂಕು ಚಾತ್ಮ ನಮ ಪ್ರಕಾಶ ನೋಡಿ ಇಲ್ಲ ರುದ್ರದೇವರಿಗೆ ಆದೇಶ ಕೊಟ್ಟಂತಹ ವಾರಾಹವಚನ ಪುರಾಪುರಾಣದಲ್ಲಿ ಈ ಮಾತು ಕಾಣುತ್ತೆ ಅದರಂತೆ ಬ್ರಹ್ಮಾಂಡದಲ್ಲೂ ಹೇಳಿದ್ದಾರೆ ಮೋಹಾಯ ಅಮೋಹಾಯ್ತ ಆಕಾರಚಚ್ಚರೀರತ ನಿರ್ದೋಷತ್ಾರತಮ್ಯ ಮುಕ್ತಾನು ಚೊಚ್ಚತೆ ಎರುದ್ಧ ಯತ್ಸರ್ವ ತನ್ಮೋಹ ಎರ್ಣಯ ನಾ ಹೇಳ್ತಾ ಇಲ್ಲ ಇದನ್ನಲ್ಲ ವೇದವ್ಯಾಸದೇವರೇ ಹೇಳಿಟ್ಟಿದ್ದಾರೆ ನಾವು ಅದನ್ನೆಲ್ಲ ಹ್ಯಾ ಮಾಡಬೇಕು ಅಂತ ಯೋಜನೆ ಮಾಡಿ ತೋರಿಸಿಕೊಡ್ತಾ ಇದ್ದೇವೆ ಆಚಾರ್ಯ ಮಾಡಿದೆ ಉಪಕಾರ ಇಲ್ಲ ಅಂತ ಕ್ರಮದಲ್ಲಿ ಜ್ಞಾನ ವಿಾದು ಯಾವುದಿ ಸಾಮ್ಯಂಚ ಮಷ್ಣುನ ತೀರ್ಥಾಧಿಮಾತೃತ್ವ ಜ್ಞಾನಂ ಮಮಾಧಿಂಚ ವಿಷ್ಣುತಃ ಇವೆಲ್ಲ ಅಪರಾಧಿಗಳೂಂತಾನೆ ಇದನ್ನೆಲ್ಲ ಸ್ಕಾಂದ ಪುರಾಣದಲ್ಲಿ ರುದ್ರದೇವರೇ ಷಣ್ಮುಖನಿಗೆ ಏನೇನು ಹೇಳಿದ್ರು ಅಂತ ಹಿಂದೆ ಸ್ವಲ್ಪ ಪರಿಚಯ ಪಡೆದಿದ್ದಲ್ಲ ಏನೇನು ಹೇಳಿದ್ರು ನೋಡಪ್ಪ ಶಾಸ್ತ್ರಾಳಂ ನಿರ್ಣಯ ಸ್ವೇಷ ಮೋಹನಾಗಿ ಶಾಸ್ತ್ರಗಳ ನಿರ್ಣಯ ಇಷ್ಟೇ ಇದಕ್ಕೆ ವಿರುದ್ಧವಾಗಿತ್ತು ಅಂತಂದರೆ ಅದೆಲ್ಲ ಮೋಹನಿಗೆ ಅಂತ ತಿಳಿದು ಮಗನಿಗೆ ಹೇಳ್ತಾ ಇದ್ದಾರೆ ತಂದೆ ಮಗನಿಗೆ ಕಟ್ಟಂತ ಯಾವತ್ತೂ ಹೇಳೋದು ಎಲ್ಲೂ ಹೇಳಿದ್ವಿ ಅದನ್ನು ಅದು ಒಳ್ಳೆ ತಂದೆ ಹಿರಣ್ಯಕೃಷ್ಣನಂತವರಲ್ಲ ಮತ್ತೆ ಒಳ್ಳೆ ತಂದೆ ಒಳ್ಳೆ ಮಗನಿಗೆ ಒಳ್ಳೆಯದನ್ನೇ ಹೇಳ್ತಾರೆ ಅವರದು ಕೆಟ್ಟದ್ದನ್ನೆಲ್ಲೂ ಹೇಳುವಲ್ಲ ರುದ್ರದೇವರು ಮತ್ತು ಸುಬ್ರಹ್ಮಣ್ಯ ಅವರಿಬ್ಬರಲ್ಲಿ ಅಂತಹ ಅಪ್ತತ್ವ ನಿಷ್ಠೆ ಇದೆ ಅಂಥವ ಏನು ಹೇಳ್ತಾರೆ ಜ್ಞಾನಂ ವಿರಾದು ಯಾ ಜ್ಞಾನವೇ ಇಲ್ಲದೇನೆ ಮೋಕ್ಷ ಆಗುತ್ತೆ ಅಂತ ಹೇಳ್ತಾರಲ್ಲ ಅಂದ್ರೇನೋ ಈ ಬೆನ್ನು ಪೊಕ್ಕೆ ಹಾಕ್ಕೊಂಡ್ರಿ ಪೊಕ್ಕೆ ಹಾಕ್ಕೊಂಡು ತೇಳ್ಕೊಂಡ್ರಿ ಈಗ ಮಹದಿಯರಲ್ಲಿ ಹಜ್ಜಾ ಯಾತ್ರೆ ಮಾಡಿದ್ರು ಮುಕ್ತಿ ಹಾಗವಲ್ಲ ಜ್ಞಾನ ಇಲ್ಲದೆ ಮೋಕ್ಷ ಆಗತ್ತೆ ಅಂತ ಯಾರೇ ಹೇಳಿದ್ರು ಅದು ಅಪಚಾರನೇ ನೀವು ಬರೀ ತೀರ್ಥಯಾತ್ರ ಮಾಡಿದರೆ ಬದಲಿಗೆ ದರ್ಶನ ಮಾಡಿಬಿಟ್ರೆ ಉತ್ತರ ದೇವ್ರದವ್ರಿಗೆಲ್ಲ ಹುಚ್ಚು ದೇವ್ರನ್ನೆಲ್ಲ ಎಲ್ಲ ದೇವರು ಮುಟ್ಟಿ ಮುಟ್ಟಿ ಮುಟ್ಟಿ ಬರ್ತಾರೆ ಈ ಪಾಂಡ್ರ ದೇವರು ಹಂಗೆ ಮಾಡಿಟ್ಟಿದ್ದಾರೆ ಮುಟ್ಟಿ ಮುಟ್ಟರೆ ಹೋಗುತ್ತೆ ಜಿರಳೆ ಅದರ ಮೇಲೆ ಕೂತಿರುತ್ತೆ ಅವಾಗ ದೇವ್ರಪೆಟ್ಟಿಗೆ ಒಳಗಡೆಯಲ್ಲಿ ಜಿರಳೆ ಅಲ್ಲೇ ಒಳಗೆ ಹೋಗಿ ಸೇರಿಕೊಂಡಿರ್ತೀನಿ ಉಡುಪಿ ಕೃಷ್ಣನ್ ಬಳಿ ಹೋಗಿ ನೋಡಿ ತಿರುಪತಿ ತಿಮ್ಮಪ್ಪನಲ್ಲಿ ಅಭಿಷೇಕಕ್ಕೆ ಅಭಿಷೇಕ ಮಾಡಿರ್ತಾರೆ ಸ್ವಲ್ಪ ಅದು ತಿನ್ನಕ್ಕೆ ಬರ್ತಿರೋದು ಇವೆಲ್ಲ ಬಾಗಿ ಹಾಕೊಂಡು ಮೇಲೆ ಸಾಮ್ರಾಜ್ಯ ಓಡಾಡ್ತಾನೆ ಇರ್ತಾರೆ ಮೋಕ್ಷ ಆಗತ್ತಾ ಅದಕ್ಕೆ ವಿಶಿಷ್ಟಾಂತ್ಯಗಳು ಮುಟ್ಟಿದು ಮಾತ್ರಕ್ಕೆ ಅವರಿಗೆ ಮೋಕ್ಷ ಆಗತ್ತಾ ಇಲ್ಲ ತತ್ವಜ್ಞಾನ ಇಲ್ಲದೆ ಬೇರೆ ಇನ್ನೇನು ಸರ್ಕಸ್ ಮಾಡಿದರು ನಾವು ನಾವು ನಮ್ಮ ನಾನು ಬೇಕಾದಂತಹ ತತ್ವಜ್ಞಾನವನ್ನು ಗಳಿಸದೆ ಇನ್ನೇನು ಬೇಕಾಗಿ ಮಾಡಿದರು ಭಗವದ್ಭಕ್ತಿ ಬರೋಲ್ಲ ಭಕ್ತಿ ಇಲ್ಲದೆ ಇದ್ರ ಮುಕ್ತಿ ಇಲ್ಲ ಒಂದೇ ಅದಕ್ಕೆ ನಿತ್ಯದಲ್ಲೂ ತತ್ವಜ್ಞಾನವನ್ನು ಪಡೆಯಲಿಕ್ಕೋಸ್ಕರನೇ ಪ್ರತಿ ಪ್ರಯತ್ನ ಮಾಡುತ್ತಿರಬೇಕು ಸಾಧಕ ಅದಕ್ಕೆ ಇಷ್ಟು ಬುದ್ಧಿಯನ್ನು ಕೊಟ್ಟು ಬುದ್ಧೀಂದ್ರಿಯಗಳನ್ನ ಜಾಗೃತಗೊಳಿಸಿದ್ದಾನೆ ಭಗವಂತ ಮನುಷ್ಯನಿಗೆ ಮಾತ್ರ ಅದರಿಂದ ನಮ್ಮ ಪೂರ್ಣ ಉದ್ದೇಶದಲ್ಲಿರಬೇಕು ತತ್ವಜ್ಞಾನವನ್ನು ಧರಿಸುವುದು ಅವ್ರಿಗೊಬ್ಬೊಬ್ಬರು ಅನ್ನೋ ರೀತಿ ಇದೆ ಬ್ರಾಹ್ಮಣರಿಗೆ ಬೇರೆ ಕ್ರಮ ಕ್ಷತ್ರಿಯರಿಗೆ ವೈಶ್ಯರಿಗೆ ಶೂದ್ರರಿಗೆ ಇವರನ್ನು ವರ್ಣದಲ್ಲಿ ಸೇರುವವರು ವರ್ಣವಾಕ್ಯರಿಗೆ ಕಿರಾತ ಹುಣರಂದ್ರ ಪುಲಿಂದ ಪುಲ್ಕತಾಹ ಆಭೀರಕಂಕ ಯಾಶಾಧಿಯ ಎನ್ಯೇ ಜಪಾಪ ಯಾಶ್ರಯಾಶ್ರಯ ಶುದ್ಧಂತೆ ತತ್ಮೈ ಪ್ರಭವಿಷ್ಣವೇ ನಮಃ ಅದನ್ನೆಲ್ಲ ಬಹಳ ಚೆನ್ನಾಗಂತೆ ನರಹರಿ ತೀರ್ಥರಿಗೆ ಪದ್ಮಾಮ ತೀರ್ಥ ಹೇಳಬೇಕಾರೆ ಪದ್ಮಾವತೀರ್ಥ ಮಾಧವತೀರ್ಥರಿಗೆ ಹೇಳಬೇಕಾದ್ರೆ ಇಡೀ ಪರಂಪರೆಯಲ್ಲಿ ಗುರುಗಳು ಶಿಷ್ಯರಿಗೆ ಹೇಳೋದು ಏನಂತ ನೀನು ತಪಸ್ಸು ಮಾಡು ನೀನು ಬೇಕಾಕುವ ಮಂತ್ರ ಜಪಾದಿಗಳನ್ನು ಮಾಡು ಪೂಜೆ ಮಾಡು ಯಾತ್ರೆ ಮಾಡು ಯಾಕೆ ಮಾಡಬೇಕು ಅಂತಂದ್ರೆ ತುಂಬ ಪುಣ್ಯ ದೊಡ್ಡವರ ಸ್ಮರಣೆ ಮಾಡು ಇದರಿಂದ ಪುಣ್ಯ ಗಳಿಸಿ ಮುಂದೇನು ಮಾಡಬೇಕು ಪುಣ್ಯ ಗಳಿಸಿದ್ದರಿಂದ ಯಾರು ಕಷ್ಟ ಅಂತ ಬರುತ್ತೋ ಆರೋ ಅವರನ್ನುದ್ದಾರ ಮಾಡು ಕಷ್ಟ ಅಂತ ಬಂದವರನ್ನು ಉದ್ಧಾರ ಮಾಡಿದರೆ ಮುಂದೆ ಏನಾಗುತ್ತೆ ನೋಡಿ ಎಷ್ಟು ರಹಸ್ಯ ಇದೆ ಇವತ್ತು ಮಂತ್ರಾಲಯ ಪ್ರಭುಗಳು ಕಂಡು ಕಂಡವ್ರನ್ನ ಯಾರು ಕೊಟ್ಟಾರೆ ಅನ್ನೋದರ ರಹಸ್ಯ ಇದೆ ಅಲ್ಲಿ ಯಾರು ಬರ್ತಾರೋ ಅವ್ರನ್ನು ಉದ್ಧಾರ ಮಾಡಿದರೆ ಏನಾಗುತ್ತೆ ಒಡೆಯ ಇವತ್ತು ನಿನ್ನಿಂದ ಉದ್ಧಾರ ಆಗಿದೆ ನಾನು ನೀವು ಹೇಳ್ದಾಗ ಕೇಳ್ತೀವಿ ನೀವೇನು ಹೇಳ್ತೀರಿ ಕೇಳ್ತೇವೆ ಆಗ ಹಾಗಾಗಿ ನೋಡಪ್ಪ ನನಗೂ ಕೂಡ ನನಗೆ ಈ ಶಕ್ತಿ ಬಂದಿತ್ತು ನಮ್ಮ ಗುರುಗಳಿಂದ ಹರಿವಾಯುಗಳಿಂದ ಹರಿವಾಯುಗಳು ಭಕ್ತನಾಗುವಂತಾನೆ ಅವ್ರಿಗೆ ಸರಿಯಾಗಿ ನಡ್ಕೋ ನಡುವ ಇಷ್ಟವ ಸಿದ್ಧಾಂತ ಅವನಿಗೆ ತತ್ವಜ್ಞಾನವಂತ ಅವನಿಗೆ ತಪಸ್ಸನ್ನೆಲ್ಲ ಬೆಚ್ಚಿಕೊಡೋದು ಒಳ್ಳೆ ತಪಸ್ಸಿ ಆದ್ದ ಅಂತ ಅವನಿಗೆ ಹರಿಭಕ್ತಿ ಆದಿಗಳನ್ನು ತುಂಬೋದು ಅದರಿಂದ ಹರಿಭಕ್ತನಾಗಿ ಅವನು ಉದ್ದರ್ತನಾಗ್ತಾನೆ ವರ್ಣಬಾಹ್ಯರನ್ನು ಹ್ಯಾ ಮಾಡಬೇಕು ಅನ್ನೋದನ್ನು ವಿಚಾರ ಮಾಡಿದೇ ನರಹರಿ ತೀರ್ಥರು ಗೀತಿಕೆಗಳನ್ನು ರಚನೆ ಮಾಡಿ ಫೋನ್ ಮಾಡಿದರಂತೆ ವರ್ಣಬಾಹ್ಯರಿಗೋಸ್ಕರ ಅದು ಅಂಥದ್ದು ಇವನ್ನೆಲ್ಲ ಒಂದೊಂದು ಕೂಡ ವಿಚಾರ ಮಾಡಿದರೆ ಎಷ್ಟು ಕಾಳಜಿ ಇರ್ತಿತ್ತು ಆಚಾರ್ಯರು ಏನು ಸಾರಿ ಹೋದರು ಇವತ್ತು ಮಂತ್ರಾಲಯ ಪ್ರಭುಗಳು ಕಂಡು ಕಂಡವ್ರನ್ನು ಉದ್ಧಾರ ಮಾಡ್ತಾರೆ ಅಂದರೆ ಯಾತಕ್ಕೋಸ್ಕರ ಇಲ್ಲಿ ಏನು ಅವರಿಗಿಂತ ಏನಾಗಬೇಕಾಗಿದೆ ಹಗಲು ರಾತ್ರಿ ತಾವು ಜಪ ಮಾಡಿತಾ ಅವ್ರ ನಾಮೋಚ್ಚಾರಣೆ ಮಾಡಿದವ್ರನ್ನೆಲ್ಲರೂ ಉದ್ದಾರ ಮಾಡಿತಾರೆ ಯೆ ಇವತ್ತಲ್ಲ ನಾಳೆ ತಿಳ್ಕೊತಾನೆ ನಾವಿಷ್ಟೆಲ್ಲ ಮಂತ್ರಾಲಯ ಪ್ರಭುಗಳಿಂದಾಗಿ ಅನುಗ್ರಹ ಪಡಿತೇವೆ ಅಂದಮೇಲೆ ಅವ್ರಿಗೆ ನಾವೇನಾದ್ರೂ ಸೇವಾ ಮಾಡಬೇಕು ಹುಂಡಿಗೆ ದಕ್ಷಿಣ ಹಾಕಿಬಿಟ್ರೆ ಸಾಕು ಅಂತ ಮೊದಲನೇ ಅಂತ ಆಮೇಲೆ ಆಮೇಲೆ ಮೆಲ್ಲ ತಿಳಿತಾರೆ ಇವರಿಗೆ ಹಾಗೆ ಆ ವರ್ಚಸ್ಸು ನಿಜವಾದ ಸಾಧಕನಾದರೆ ಮುಂದೆ ಕೇಳ್ತಾ ಹೋಗ್ತಾನೆ ಅವರಿಗೆ ತತ್ವಜ್ಞಾನ ಕೊಡ್ತಾರೆ ಸದಾ ವಿಚಾರದಲ್ಲಿ ಅಭಿರುಚಿಯನ್ನು ಹುಟ್ಟಿಸ್ತಾರೆ ಹಾಗೆ ಕ್ರಮೇಣ ತಾವು ನೃತ್ಯ ಪರ್ಯಂತರವಾಗಿ ಏನು ಬೇಕೋ ಆ ಸಾಧನೆಯನ್ನು ಮಾಡಿಸಲಿಕ್ಕೆ ಮಹಾ ಕಷ್ಟಗಳಲ್ಲಿದ್ದವರನ್ನು ಪಾರು ಮಾಡುತ್ತಾರೆ ತಮ್ಮ ಪುಣ್ಯವನ್ನು ಧಾರೆಯರು ಇದು ದೊಡ್ಡವರ ರಹಸ್ಯ ಇದು ಇದರಿಂದಾಗಿ ಎಲ್ಲರಿಗೂ ಕೂಡ ಜ್ಞಾನದಿಂದಲೇ ಮೋಕ್ಷ ಅದಿಲ್ಲದೆ ಇಲ್ಲ ತೋರಿಸಿದ್ದು ಸಾಮ್ಯಂಚ ಮಹಾವಿಷ್ಣುನಾಡಪ್ಪ ಇಲ್ಲಿ ಮೇಲೆ ಜ್ಞಾನ ಇಲ್ಲದೆ ಮುಕ್ತಿ ಇದೆ ಅಂತ ಕೆಲವರು ಹೇಳ್ತಾರೆ ಇನ್ನು ಕೆಲವರು ಶಿವ ಮತ್ತು ವಿಷ್ಣು ಇಬ್ಬರು ಸಮಾನ ಅಂತರ ಅಥವಾ ಅಭಿನ್ನ ಅಂತರೂ ಹೇಳಿಬಿಡ್ತಾರೆ ಇದೆಲ್ಲ ಮೋಹನಕ್ಕೋಸ್ಕರ ಅಂತ ತಿಳ್ಕೋ ತೀರ್ಥಾದ ಮಾತೃತ್ವ ಜ್ಞಾನ ತೀರ್ಥಕ್ಷೇತ್ರ ಮಾಡಿಬಿಟ್ರೆ ಅದನ್ನು ಜ್ಞಾನ ಬಂದ್ಬಿಡುತ್ತೆ ಬೇಕಾದ ಹೊಡ್ಕೊಂಡ್ರೂ ಜ್ಞಾನ ಬರೋದು ಜ್ಞಾನ ಬರಬೇಕಾಗಿದ್ದರೂ ಗುರುಗಳ ಸೇವಾ ಮಾಡಲೇಬೇಕು ತೀರ್ಥಕ್ಷೇತ್ರಾದಿ ಯಾತ್ರ ಮಾಡಿದರೆ ಮನಸ್ಸು ಅಂತಃಕರಣ ಶರೀರ ಪವಿತ್ರವಾಗುತ್ತಷ್ಟೇ ಶುದ್ಧವಾಗುತ್ತೆ ಶುದ್ಧವಾದಂತ ಹಂತಕರಣ ಇದ್ದಾಗ ನೀವು ಜ್ಞಾನ ಹಾಕಿದರೆ ಅದು ಕೆಡೋದಲ್ಲ ಅಷ್ಟೇ ಅದು ಜ್ಞಾನ ಸಂಪಾದನೆ ಬೇರೆ ಮಾಡಬೇಕು ಪಾತ್ರೆ ತೊಳೆದ ಮಾತ್ರಕ್ಕೆ ಅದು ತುಂಬ ಹಾಲು ತುಂಬಿಕೊಳ್ಳೋದಿಲ್ಲ ಪಾತ್ರೆಯೂ ತೊಳೆಯಬೇಕು ತೊಳೆದ ಪಾತ್ರೆಯಲ್ಲಿ ಶುದ್ಧವಾದ ಹಾಲು ಸಂಪಾದನೆ ಮಾಡಿ ತುಂಬಿಸಬೇಕು ಅದು ದೇವರಿಗೆ ಅಭಿಷೇಕಕ್ಕೆ ಬರುತ್ತೆ ಹಾಗಿದ್ದಾಗೆ ಬರೀ ತೀರ್ಥಕ್ಷೇತ್ರ ಆದ ಯಾತ್ರೆಯಿಂದಲೇನೇ ಜ್ಞಾನ ಬರುತ್ತೆ ಭಾರತದಲ್ಲೇ ಅಂಥದ್ದು ಒಂದು ಪ್ರಕರಣ ಬಂದಿದೆ ಮನಪರ್ವದಲ್ಲಿ ಒಬ್ಬ ಬ್ರಾಹ್ಮಣ ಹಾಗೇ ಇರ್ತಾನೆ ನನಗೆ ಹಠ ನಾನು ತಪಸ್ಸು ಮಾಡಿ ಜ್ಞಾನ ಪಡ್ಕೋತೇನೆ ಎಷ್ಟು ಅಧ್ಯಯನ ಮಾಡ್ತಾ ಸುಮ್ಮನೆ ಕೂತರು ತಪಸ್ಸು ಮಾಡಿ ಜ್ಞಾನ ಪಡಿತೇನೆ ಪಕ್ಕಕ್ಕೆ ಒಬ್ಬ ಮುದುಕ ಎಷ್ಟೋ ವರ್ಷ ತಪಸ್ಸು ಮಾಡ್ತಾ ಇದ್ದಾನೆ ಈತ ಮುದುಕ ಹಣ್ಣು ಮುದುಕ ಗಂಗಾ ನದಿ ತೀರದಲ್ಲಿ ಕೂತಿದ್ದಾರೆ ಪ್ರವಾಹ ಕೊಚ್ಚಿಕೊಂಡು ಹೋಗ್ತಾ ಇದೆ ಆ ಪ್ರವಾಹದಲ್ಲಿ ಹೆಣ್ಣು ಬಗ್ಗೋಗಿದೆ ಮುದುಕನಿಗೆ ಒಂದು ಸ್ವಲ್ಪ ಇಷ್ಟಿಷ್ಟೇ ಮುರಳು ತರ್ತಾರೆ ತಂದು ತಂದು ಅದರ ತೀರಕ್ಕೆ ಹಾಕ್ತಾರೆ ಇವನು ಆಕ್ಯೂ ಆ ಕಡೆಗೆ ಹೋಗೋದ್ರೆ ಅದು ಕೊಚ್ಕೊಂಡು ಹೋಗುತ್ತೆ ಇದು ಹತ್ತು ಹೊತ್ತು ನೋಡೋದಾಯಿತು ಋಷಿಕುಮಾರ್ ನೋಡಿದ ಅಲ್ಲಪ್ಪ ಮುದುಕ ಆಗಿ ತಲೆ ಇದೆಯೋ ಆಯ್ತು ಒಂದು ಮಗುಸ ಮಣ್ಣು ತಂದು ಹಾಕಿದ್ಯಾ ಉಳ್ಕೊಳತ್ತ ಅದು ಯಾಕೆ ತಂದು ಇಲ್ಲ ಸೇತುವೆ ಕಟ್ಸ್ತೀನಿ ಅಂತ ಮುದುಕ ನಾನು ಹೀಗೆ ಮಣ್ಣು ಹಾಕಿ ಹಾಕಿ ಹಾಕಿ ಸೇತ್ವೆ ಕಟ್ತೀನಿ ನೀ ಹಾಕಿದ್ದಲ್ಲ ಕೊಚ್ಕೊಂಡು ಹೋಗ್ತಾ ಇದೆ ಎಲ್ಲಿ ಉಳ್ಕೊಳತ್ತದೋ ನಿನ್ನ ಬುದ್ಧಿ ಇದೆಯಾ ಥಟ್ಟನ ಇಂದ್ರದೇವರ ತಮ್ಮ ರೂಪು ನಿನಗೂ ಬುದ್ಧಿ ಇದೆಯಾ ನಿನ್ನ ತಪಸ್ಸಿನಿಂದ ಜ್ಞಾನ ಪಡೆಯಲಿಕ್ಕಾಗತ್ತಾ ನಿನ್ನ ತಪಸ್ಸು ಎಲ್ಲ ಅದೀತು ಸಾಕಾಗಲ್ಲಪ್ಪ ದೊಡ್ಡವರು ಉಪಸಕ್ತಿ ಮಾಡಬೇಕು ಭಗವಂತ ಪರಮಾನುಗ್ರಹ ಮಾಡಬೇಕು ಕರ್ಮಣಾ ಜ್ಞಾನ ಮಾತು ನೋತಿ ಅಂದರೆ ಏನು ಅರ್ಥ ಕರ್ಮಾನುಷ್ಠಾನದಿಂದ ಅರ್ಥ ಕರ್ಣ ಶುದ್ಧಿಯನ್ನು ಮಾಡಿ ತತ್ವಜ್ಞಾನಕ್ಕೋಸ್ಕರವಾಗಿ ಅಸಕೃತಾವೃತ್ತಿ ಉಪದೇಶಾತ್ ಮತ್ತೆ ಮತ್ತೆ ಮನನ ಮಾಡಬೇಕು ಶ್ರವಣ ಮಾಡಬೇಕು ಮನನ ಮಾಡಬೇಕು ಧ್ಯಾನ ಮಾಡಬೇಕು ಶ್ರವಣಾದಿ ವಿನಾತಿಷ್ಠೆ ಶ್ರವಣಾದಿಗಳಿಲ್ಲದೇ ಒಂದು ಕ್ಷಣ ಇರಬಾರದು ಅದಕ್ಕೋಸ್ಕರ ವೇದಶಾಸ್ತ್ರಗಳನ್ನು ಕೇಳ್ತಾನೇ ಇರಬೇಕು ಅಂತಂದಿದ್ದಾರೆ ಅದರಿಂದಾಗಿ ತೀರ್ಥ ತೀರ್ಥಕ್ಷೇತ್ರ ಯಾತ್ರಾದಿಗಳಿಂದ ಜ್ಞಾನ ಬರುವಲ್ಲ ಅಂಥ ಕಾರಣ ಶುದ್ಧವಾಗುತ್ತಷ್ಟೇ ಯಾವುದಾದ್ರಿಂದ ಏನೇನು ಅಂತ ತಿಳ್ಕೊಂಡಿರಬೇಕಲ್ಲ ಸರಿಯಾಗಿ ತಿಳಿದಿರಬೇಕು ಇವು ಪೇನ್ ಕಿಲ್ಲರ್ ತೊಗೊಂಡ್ರೆ ರೋಗವಾಸಿ ಆಗುತ್ತಾ ತಾತ್ಕಾಲಿಕವಾಗಿ ನೋವು ಹೋಗುತ್ತ ಅಷ್ಟೇ ಒಳಗಡೆ ರೋಗ ಹಾಗೆ ಇರುತ್ತೆ ರೋಗವಾಸಿ ಆಗಬೇಕಾಗಿದ್ದರೆ ಅದಕ್ಕೆ ಬೇರೆ ತಗೋಬೇಕು ಅಂತ ಔಷಧಿಯನ್ನು ಹಾಗಿದ್ದಾಗಿ ಇಲ್ಲೂ ಕೂಡ ಮಮಾಧಿಕೆಚ್ಚು ವಿಷ್ಣುತಃ ಆ ನನಗೆ ಆಧಿಕೆ ಇದೆ ಅಂತ ಹೇಳ್ಬೋದು ಸಾಮ್ಯ ಹೇಳ್ತಾರೆ ಕೆಲವೊಮ್ಮೆ ನನಗೆ ಅವನೇ ಹೆಚ್ಚು ಅಂತ ಹೇಳ್ಬಿಡ್ತಾರೆ ಇದು ಅಭೇದ ಶಸ್ಮದಾದೀನಾ ನಮ್ಮೆಲ್ಲರಿಗೂ ಅಭೇದ ಇದೆ ಮುಕ್ತರಿಂದ ಪರಮಾತ್ಮರಿಗೆ ಅಭೇದ ಇದೆ ಇವೆಲ್ಲವೂ ಕೂಡ ಸರ್ವ ಮೋಹಾಯ ಕಥತೆ ಪುತ್ರ ನಾನಥ ಇದೆಲ್ಲ ಬರೀ ಮೋಹನಕ್ಕೋಸ್ಕರ ಹೇಳ್ತಾ ಇರೋದು ನಾನೇ ಹೇಳಿದ್ದೀನಿ ನಂಬಬೇಡ ದೇವರ ಆದೇಶ ಕೊಟ್ಟಿದ್ದ ಹೇಳಿದ್ದೇನೆ ಒಂದು ವರಾಹ ಪುರಾಣದಲ್ಲಿ ಬ್ರಹ್ಮಾಂಡ ಪುರಾಣದಲ್ಲಿ ಸ್ಕಾಂದ ಪುರಾಣದಲ್ಲಿ ಪದ್ಮ ಪುರಾಣದಲ್ಲೂ ಕೂಡ ಉತ್ತಮ್ ಪದ್ಮಪ್ರಾಣಿಂಚ ಶೈವ ಏ ವಿಶಿವೆನದ್ದು ಶೈವ ಭಾಗನೇ ಇದೆ ಎರಡು ಭಾಗದಲ್ಲಿ ಒಂದು ಶೈವ ಭಾಗ ಇನ್ನೊಂದು ವಿಷ್ಣವ ಭಾಗ ಇದೆ ಶೈವ ಭಾಗದಲ್ಲೇ ಹೇಳುತ್ತಾರೆ ಯುಕ್ತ ಹರಿಣಾಪುರ್ವ ಮುತರ ತಾಮ ಆರಾಧ್ಯ ಎಂಬಿಶ್ಯಾನುವಂಸದ ನಿನ್ನ ಆರಾಧನೆ ಮಾಡಿ ಹೊರತುಕೊಳ್ತೇನೆ ನಿನಗೆ ಹೆಚ್ಚಿತ್ತು ಮಹತ್ವ ಕೊಡ್ತೇನೆ ದ್ವಾಪರಾಧಿಗಳಲ್ಲಿ ನಾನು ಮನುಷ್ಯನಂತೆ ಬಂದು ಇದೆಲ್ಲ ಆಟ ನಿನ್ನ ಆರಾಧನೆ ಮಾಡಬೇಕು ಅನ್ನೋದನ್ನು ತೋರಿಸಿಕೊಡ್ತೇನೆ ಅಸಾತ್ವಿಕರಿಗೆ ತಾಮಸರಿಗೆ ನೀರೇಶ್ವರ ಎಷ್ಟ ಅಂತ ತಿಳ್ಕೊಳ್ಳಿ ಅಂತ ಮಾಡಿಕೊಡ್ತೇನೆ ಇವೆಲ್ಲ ನಡೆಯುತ್ತೆ ನಚ ವೈಷ್ಣವೇಶು ವೇದೇಶು ನಚ ವೈಷ್ಣವ ಶಾಸ್ತ್ರು ವೇದೇಶು ಅಪಿ ಹರೆಪ್ಪರ ಹಾಗೆ ವೈಷ್ಣವಶಾಸ್ತ್ರದಲ್ಲೋ ವೇದದಲ್ಲೋ ಇಂತಹದ್ದು ಒಂದು ಪ್ರಮಾಣ ತೋರಿಸಿದ್ರೆ ನೋಡೋಣ ರುದ್ರದೇವನದ ಎರಡೂ ಕಾಣುತ್ತೆ ರುದ್ರದೇವನನ್ನು ಪರಮಾತ್ಮ ಆರಾಧನೆ ಮಾಡಿದಂತೂ ಕಾಣುತ್ತೆ ವೃಕಾಸುರ ಅವರ ತಲೆ ಮೇಲೆ ಬಂದಾಗ ರಕ್ಷಣೆ ಮಾಡಿದ್ದು ಕಾಣುತ್ತೆ ಹಾಗಾದ್ರೆ ಯಾವ್ದು ಸರಿ ಹಾಗೆ ರುದ್ರದೇವರು ಭಗವಂತನಿಗೆ ಅನುಗ್ರಹ ಮಾಡಿದ್ದು ಅಂತ ಕಾಣುತ್ತಾ ರಾಮಾವತಾರದಲ್ಲಿ ಯುದ್ಧಕ್ಕೆ ಬಂದುಬಿಡ್ತಾರೆ ರಾವಣ ಸಮಾರ ತಕ್ಕೇ ಗುಡುಗಿತಾರೆ ಪರಮಾತ್ಮ ಕೈಕಾಲ ನಡುಗಿಸಿಕೊಂಡಿದ್ದು ಬಿಡ್ತಾರೆ ರಾಮಾಯಣದಲ್ಲೇ ಇದೆ ಇದು ಅಂತಹ ರುದ್ರದೇವರನ್ನ ರಾಮನಾಥೇಶ್ವರ ಅಂತ ರಾಮೇಶ್ವರ ಅಂತ ಪ್ರತಿಷ್ಠೆ ಮಾಡಿದ ಅಂತ ಅನುಭವದ ಅಂದರೆ ಇದೆಲ್ಲ ತನ್ನೇ ಪ್ರತಿಷ್ಠೆ ಮಾಡಿಕೊಂಡಿತ್ತು ಬ್ರಹ್ಮಹತ್ಯಾ ನಿವಾರಣೆ ಆಗಲಿ ಅಂತ ರುದ್ರದೇವರು ಕುಡಿಸಿದ ಆ ಸೇತುವೆಯನ್ನು ನೋಡಿದರೆ ಬ್ರಹ್ಮಹತ್ಯೆ ಹೋಗುತ್ತೆ ನೋಡ್ತಾ ಕೂತಿರುವುದು ಕುಡಿಸಿರೋದು ಎಲ್ಲ ಕಾರಣಗಳನ್ನು ತೋರಿಸುತ್ತಾ ವೇದ ವೇದಮಂತ್ರಗಳನ್ನು ಕೊಡುತ್ತಾರೆ ಅಸ್ಯ ದೇವಸ್ಥೆ ಮೇಳ್ಳು ಶೋಭಯ ವಿಷ್ಣೋರೇಶ ಪ್ರಭೃತೆಯ ಸ್ತುಹಿಶ್ಯುತಂ ಗರ್ತಸದಂ ಯು ವಾರನ್ನ ಉಪಹತ್ನುಗ್ರಂ ಇದೆಲ್ಲವೂ ಕೂಡ ರುದ್ರದೇವನೇ ಪರಮಾತ್ಮನ ಸ್ತೋತ್ರ ಮಾಡಿದ್ದು ರಮಾದೇವಿ ತಾನು ಯಾರ್ಯಾರನ್ನು ಬೇಕಾದರೂ ರುದ್ರಪದವಿಗೆ ಬ್ರಹ್ಮ ಪದವಿಗೆ ತರಬಲ್ಲೆ ನಾನು ನಾನು ಯೋಗ್ಯತೆಯನ್ನು ತಿಳಿದು ಅವರವನ್ನ ತರ್ತೇನೆ ನನಗೂ ಕಾರಣ ಭಗವಂತ ಅಂತ ಹೀಗೆಲ್ಲ ಹೇಳ್ತಾ ಇದ್ದ ಎಲ್ಲ ವೇದಮಂತ್ರ ನಿರವಕಾಶ ಪ್ರಮ ಭಗವಂತನೇ ಸರ್ವೋತ್ತಮ ಅಂತ ಹೇಳುವಂತಹದ್ದು ಅದನ್ನೆಲ್ಲ ಉಲ್ಲೇಖ ಮಾಡಿದ್ದಾರೆ ಆಚಾರ್ಯರು ನಿರ್ಣಯ ಹೇಗೆ ಮಾಡ್ತಾರೆ ಅಂತ ತಿಳಿದಕ್ಕೆ ತನ್ನ ಒಂದು ಕೈಗನ್ನಡಿ ವಿಮರ್ಶೆಯನ್ನು ಹೇಗೆ ಮಾಡಬಹುದು ಚರ್ಚೆಯನ್ನು ಹೇಗೆ ಮುಂದುವರಿಸಬಹುದು ಇದರ ಮೇಲೆ ಮತ್ತೆ ಪ್ರಶ್ನೆ ಬರಲ್ಲ ಅಂತಲ್ಲ ಬಿಕ್ಕಷ್ಟು ಪ್ರಶ್ನೆ ಬರುತ್ತೆ ಇದು ಪ್ರಶ್ನೆಯನ್ನು ಮಾಡಲಿಕ್ಕೆ ಒಂದು ವೇದಿಕೆಯನ್ನು ಸೃಷ್ಟಿ ಮಾಡಿಕೊಡ್ತಾ ಇದ್ದಾರೆ ಸಾತ್ವಿಕರಿಗೆ ಇದರಿಟ್ಕೊಂಡು ಸಜ್ಜನನಾಗಿದ್ದರೆ ಮತ್ತಷ್ಟು ಮತ್ತಷ್ಟು ಮೇಲೆ ಬರ್ತಾರೆ ಅದಕ್ಕೆ ದಾರಿ ತೋರಿಸಿಕೊಡ್ತಾ ಇದ್ದಾರೆ ವಿಚಿತ್ರ ಅಂದರೆ ಪ್ರಶ್ನೆಗಳೂ ಇದ್ದಾವೆ ಇಲ್ಲಿ ಉತ್ತರಗಳು ಇಲ್ಲೇ ಅದಕ್ಕೆ ಮಹಾಭಾರತ ತಾತ್ಪರ್ಯ ನಿರ್ಣಯ ಅಂತದ್ದು ಮಹಾಭಾರತ ಸರ್ವಶಾಸ್ತ್ರ ಸಾರ ಅದಕ್ಕೆ ನಿರ್ಣಯ ಕೊಡೋ ವ್ಯಾಜದಲ್ಲಿ ಸಕಲ ಶಾಸ್ತ್ರಗಳಿಗೂ ನಿರ್ಣಯ ಕೊಡ್ತಾ ಇದ್ದ ಹೀಗೇ ತಿಳಿಯಬೇಕು ಇನ್ನು ಜೀವೇಶಯೋರ್ಭಿದಚೈವ ಜೀವಭೇದ ಪರಸ್ಪರ ಜಡೇಶಯೋರ್ ಜಡ ಅನಾಂಚ ಜಡ ಈ ಜಗತ್ತಿನ ಪ್ರವಾಹ ಅತ್ಯಂತ ಸತ್ಯ ಇದೆ ಹೀಗೇ ಇರುತ್ತೆ ಸಾತ್ವಿಕರು ರಾಜರು ತಾಮಸರು ಆ ಪದವಿ ಇದ್ದೇ ಇರ್ತಾರೆ ಕಡೆಯ ತರಬೇತಿ ಹೀಗಿರುತ್ತೆ ಇದರ ಮೇಲೆ ಜಗತ್ ಪ್ರವಾಹ ಸತ್ಯವೋ ಅಲ್ಲಿ ಈಶಾ ಜೀವರು ಜಡಗಳನ್ನು ಈ ಮೂರು ವಸ್ತು ಇದೆ ಮೇಲೆ ಪರಸ್ಪರವಾಗಿ ಭೇದ ತಗೊಂಡ್ರೆ ಆರು ಭೇದ ಸಿದ್ಧ ಆಗುತ್ತೆ ಈಶಾ ಒಪ್ಪನೇ ಅಲ್ಲಿ ಪರಸ್ಪರ ಭೇದ ಇಲ್ಲ ಅದನ್ನು ತೆಗೆದುಬಿಟ್ರೆ ಐದು ಭೇದ ಸಿದ್ಧಾಗುತ್ತೆ ಯಾವುದದು ಐದು ಭೇದ ಜೀವೇಶೆಯೋ ಜೀವ ಮತ್ತು ಪರಮಾತ್ಮನಿಗೆ ಹಾಗೇನೆ ಜೀವಭೇದ ಪರಸ್ಪರ ಜೀವರಲ್ಲಿ ಪರಸ್ಪರ ಭೇದ ಆಮೇಲೆ ಈಶಾ ಮತ್ತು ಜಡ ಇವೆರಡಕ್ಕೆ ಭೇದ ಜಡಗಳಲ್ಲಿ ಪರಸ್ಪರ ಜೀವ ಜಡಗಳಿಗೆ ಪರಸ್ಪರ ಭೇದ ಹೌದಾಯ್ತು ಅಷ್ಟೇನೆ ಈಶಾಂತ ಅನುಭವ ಒಬ್ಬರೇ ಇರೋದರಿಂದ ಅಲ್ಲಿ ಬೇರೆ ಭೇದ ಇಲ್ಲ ಬಟ್ ಐದು ತರಹದ ಭೇದ ಹೀಗೆ ಸಿದ್ಧವಾಗುತ್ತೆ ಇವತ್ತು ಆ ಭೇದ ಜ್ಞಾನ ಇಲ್ಲದೆ ಇರೋದ್ರಿಂದಲೇ ಎಲ್ಲ ದುಃಖ ಆಗ್ತದೆ ಅವ್ರು ಹೇಳಬೇಕಾದ್ರೆ ಇದನ್ನೆಲ್ಲ ಚೆನ್ನಾಗಿ ಕಸರತ್ತು ಮಾಡಿ ಕಷ್ಟಪಟ್ಟು ಮಲ್ಟಿಪ್ಲಿಕೇಶನ್ ಮಾಡಿ ಹಲಾರು ಭೇದ ಹೇಳ್ತಾರೆ ಹೆಂಗೋ ಹೇಳ್ಬಿಡ್ತಾರೆ ಅದನ್ನು ಇಂಟು ಮಾರ್ಕ್ ಹಾಕಿ ಇವರಿಂದ ಇವರಿಗೆ ಇವರಿಂದ ಇವರಿಗೆ ಅಂತ ಹೇಳ್ಬಿಡ್ಬೋದು ಅಷ್ಟೇ ಆದರೆ ಅದನ್ನು ಅಳವಡಿಸಿಕೊಂಡಿದ್ದೇವಾ ಯಾರು ನಮಗೆ ಬೈ ತರಲಿಕ್ಕೇನೆ ಏನೋ ಯಕ್ಟ್ ದಪ್ಪ ಆಗಿಬಿಟ್ಟಿದೆಯಲ್ಲೋ ಮಹಾ ದಪ್ಪ ಇದ್ದಾನು ಡು ಅಂತ ಏನಾಗುತ್ತೆ ನನ್ನಂತೇಳೋನ್ ಜಗಳ ಹೋಗ್ತಾನೆ ಅವನು ಅವನಂದಿದ್ದ ಅಲ್ಲೇ ಅಲ್ಲ ಅವನ ಶರೀರ ನಂದಿತ್ತು ಅವನಿಗೆ ಜಡ ಮತ್ತು ಜೀವನ ಭೇದಜ್ಞಾನ ಇದ್ದದಿದ್ದರೆ ಅವನ ಜಗಳಕ್ಕೆ ಹೋಗ್ತಾನೆ ಇರಲಿಲ್ಲ ನನ್ನ ನಾಳೆ ಒಮ್ಮೆ ಬಿದ್ದು ಹೋಗುವಂತಹ ನನ್ನ ಶರೀರವನ್ನಂತ ಇದ್ದಾನೆ ಆ ಜ್ಞಾನ ಇಲ್ಲ ನನ್ನಂದು ನನ್ನ ತುಂಬ ಅಂತಂತಾನು ಸುಮ್ಮನೆ ದೃಷ್ಟಾಂತಕ್ಕೊಂದು ಹೇಳಿದ್ದೆ ಅಷ್ಟೇ ನಿಮ್ಗೆ ಒಂದೊಂದೇನೆ ಶರೀರಾನುಬಂಧಿಗಳಲ್ಲಿ ಜೀವಾನುಬಂಧಿಗಳು ಅನ್ನೋ ರೀತಿಯಲ್ಲಿ ಶಾಶ್ವತಾಂತ ಸಂಬಂಧದ ಭ್ರಮೆ ಇದೆ ನಮಗೆ ರಕ್ತ ಸಂಬಂಧಿಕರು ಅಂತೇವಾ ರಕ್ತದ ಸಂಬಂಧ ಹೊರಟೋಯ್ತು ಅಂದರೆ ಆ ಸಂಬಂಧಕ್ಕೆಲ್ಲ ಉಳ್ಕೋತಾರೆ ನಮಗೆ ಈ ಜ್ಞಾನ ಇಲ್ಲ ಅಂದರೆ ನಮಗೆ ಪರಸ್ಪರ ಜೀವ ಜಡಗಳ ಭೇದ ಜ್ಞಾನವೇ ಇಲ್ಲ ನಮಗೆ ನಾನು ಬೇರೆ ಒಳಗಿರುವ ಜೀವ ಒಬ್ಬ ಬೇರೆ ಇದ್ದಾನೆ ಅವನಿಗೆ ಸಂಬಂಧಪಟ್ಟಿದ್ದು ಈ ಶರೀರ ಇದ್ದಾನೆ ಇಲ್ಲಿ ಹೀಗೆ ಒಳಗಡೆಯಲ್ಲಿ ನಿಂತು ಭಗವಂತ ದೇವತೆಗಳು ನಿಂತು ಮಾಡಿಸುತ್ತಾರೆ ಯಾರು ಮಾಡಿದ್ದು ಅಂದ್ರೆ ನಾ ಮಾಡಿದ್ದು ಎಷ್ಟು ಸಾಕ್ತೇ ಸಲಹದೆ ಮಗನನ್ನು ಅನ್ನ ಮಾತು ಕೇಳೋಲ್ಲ ಯಾರು ಸಲಹೆ ಯಾರು ನೋಡ್ಕೋತಾರೀ ಮಾಡೋದೆಲ್ಲ ಒಳಗೆ ನಿಂತು ಭಗವಂತ ಮಾಡಿದ್ದು ನಮಗದರ ಅರಿವೇ ಇಲ್ಲ ಅಂದ್ರೆ ಒಳಗೇ ಒಬ್ಬ ಜೀವ ಇದ್ದಾನೆ ಅವನನ್ನೂ ನಿಯಮನ ಮಾಡಲಿಕ್ಕೊಬ್ಬ ಹರಿ ಇದ್ದಾನೆ ಇವರಿಬ್ಬರು ಭೇದ ಜ್ಞಾನ ಇದೆಯಾ ನಮಗೆ ಬಿಡಿ ಬಿಡಿಯಾಗಿ ಇವರಿಬ್ಬರು ಇದ್ದಾರೆ ಅಂತನೋ ಸರಿಯಾದ ತಿಳುವಳಿಕೆ ಇದೆಯಾ ಹೇಳ್ತೇವಷ್ಟೇ ಅಳವಡಿಸಿಕೊಂಡಿಲ್ಲ ಈ ಪಂಚಭೇದವನ್ನು ಸರಿಯಾಗಿ ತಿಳಿದ ಅಂತಂದರೆ ಅವನಿಗೆ ನಿಜವಾಗಿಯೂ ದುಃಖವೇ ಇರೋಲ್ಲ ಆಚಾರ್ಯರು ಕೊಟ್ಟ ಕೊಡುಗೆ ಎಂಥ ಇನ್ನು ಅರ್ಥ ಮಾಡಿಕೊಳ್ಳಬಹುದು ಪಂಚಭೇದ ಇಮೇ ನಿತ್ಯ ಸರ್ವಾವಸ್ಥಾಶು ಸರ್ವಜ ಮುಕ್ತಾನಾಂಚನೈಹಿ ಎಂತೆ ಸರ್ವದಾ ಇನ್ನು ತಾರತಮ್ಯ ಜ್ಞಾನನೂ ಮನೆಯಲ್ಲೊಬ್ಬರು ದೊಡ್ಡವರಿದ್ದಾರೆ ಅಂದರೆ ಅವ್ರು ಯಾವಾಗಲೂ ದೊಡ್ಡವರೇ ಅವರು ಚಿಕ್ಕವರಲ್ಲ ಯಾವ ದೃಷ್ಟಿಯಿಂದಲೋ ಇವೆಲ್ಲ ಸರಿಯಾಗಿ ತಿಳುವಳಿಕೆ ಇದ್ದರೆ ಜಗಳ ಬರೋಲ್ಲ ಯೋಗ್ಯತಾ ಜ್ಞಾನ ಇಲ್ಲದೆ ಇದ್ದಾಗಲೇ ವ್ಯತ್ಯಾಸ ಆದಾಗ ಕಮ್ಮಿ ನಾನು ಹೆಚ್ಚಲ್ಲ ಈ ಎಲ್ಲ ತರಹದ ಅಯೋಗ್ಯ ಜ್ಞಾನ ಬಂತು ಅಂತಂದರೆ ಅಹಂಕಾರಾದಿಗಳು ಪ್ರವೃತ್ತವಾಗ್ತಾರೆ ಇಲ್ಲಪ್ಪ ಯೋಗ್ಯತೆ ಇಷ್ಟೇ ನಾವು ಇಷ್ಟೇ ಇರಬೇಕು ಅಂತನ್ನುವ ನಮ್ಮ ಮಟ್ಟದ ಜ್ಞಾನ ಗೊತ್ತಾದಾಗ ಅಸೂಯೆ ಬರೋಲ್ಲ ಲೋಭ ಇರೋಲ್ಲ ಯಾರಿಗೇನು ತಲುಪಿಸ್ಬೇಕು ತಲುಪಿಸ್ಬಿಡ್ತೇವೆ ಎಲ್ಲ ಇದರ ಹಿನ್ನೆಲೆಯಲ್ಲಿದೆ ತಾರತಮ್ಯ ಭೇದ ಇವುಗಳಲ್ಲಿ ಇದನ್ನು ಸರಿಯಾಗಿ ತಿಳಿಸಿರಬೇಕು ಯಾರು ಅಂಥವರು ಕ್ಷಿತಿಪಾ ಅವರ ಮೇಲೆ ಮನುಷ್ಯ ಗಂಧರ್ವ ಅಂದರೆ ಚಕ್ರವರ್ತಿಗಳು ಅವರ ಮೇಲೆ ಮನುಷ್ಯ ಗಂಧರ್ವರು ಅವರ ಮೇಲೆ ದೇವತೆಗಳು ಅವರ ಮೇಲೆ ಚಿರಪಿತೃಗಳು ಆಮೇಲೆ ಆಚಾರಜ ಪಿತೃಗಳು ಆಮೇಲೆ ಕರ್ಭಜ ದೇವತೆಗಳು ಆಮೇಲೆ ಇಂದ್ರದೇವರು ಇಂದ್ರದೇವರಾದ ಮೇಲೆ ರುದ್ರದೇವರು ಅವರ ಮೇಲೆ ಸರಸ್ವತಿ ಆಮೇಲೆ ವಾಯುದೇವರು ಆಮೇಲೆ ಮುಕ್ತಾಹ ಶತಗುಣೋತ್ತರ ಮುಕ್ತರಾದರೂ ಇವರೆಲ್ಲರೂ ಕೂಡ ನೂರು ನೂರು ಪಟ್ಟು ವ್ಯತ್ಯಾಸದಿಂದ ಇರ್ತಾರೆ ತಾರತಂಬಿ ಹೀಗೆ ಇದ್ದೇ ಇರತ್ತೇನು ಏಕೋ ರುದ್ರಸ್ತಃ ಶೇಷ್ಚಿತ್ ವಾಯುನಾಥ ರುದ್ರದೇವರು ಗರುಡದೇವರು ಮತ್ತೆ ಶೇಷ ಒಂದೇ ಕಕ್ಷೆಯಲ್ಲೇ ಬರುವವರು ವಾಯುದೇವರು ಚತುರ್ಮುಖ ಬ್ರಹ್ಮದೇವರು ಒಂದೇ ಕಕ್ಷೆಯಲ್ಲಿ ಬರುವವರು ಅವರಿಬ್ಬರನ್ನು ಒಬ್ಬರನ್ನು ತಗೊಂಡ್ರೆ ಇನ್ನೊಬ್ಬರನ್ನು ತಗೊಳ್ಬೇಕು ಮುಕ್ತೇಶು ಶ್ರೀಸ್ಥತ ವಾಯು ಸಹಸ್ರಗುಣಿತಾಣೇಹಿ ಬ್ರಹ್ಮವಾಯುಗಳಿಗಿಂತ ಕೋಟ ಪಟ್ಟು ಅಧಿಗಳು ರಮಾದೇವಿ ಮುಕ್ತಳು ಇವರೆಲ್ಲ ಒಂದು ಕಾಲಕ್ಕೆ ಮುಕ್ತರಾಗುವವರು ಎಷ್ಟು ವ್ಯತ್ಯಾಸ ಇದೆ ಅಲ್ಲಿ ಜೀವನ ಗಾತ್ರದಲ್ಲಿ ತುಂಬ ವ್ಯತ್ಯಾಸ ಇದೆ ಅಷ್ಟೇ ವ್ಯತ್ಯಾಸ ರಮಾ ನಾರಾಯಣರಿಗಿದೆ ಇದನ್ನು ಸರಿಯಾಗಿ ತಿಳಿಯಬೇಕು ನಾವು ತಥೋನಂತವೋ ವಿಷ್ಣು ನ ಕಶ್ಚಿತ್ ತತ್ಸವತ್ಸಲ ಇತ್ಯಾದಿ ವೇದವಾಕ್ಯಂ ವಿಷ್ಣು ಉತ್ಕರ್ಷಮೇವ ವ್ಯಕ್ತಿಚ್ಚಯಿ ಇದೆಲ್ಲ ವೇದವಾಕ್ಯ ಅಂತ ತಿಳಿಸಿ ತಾವು ವರ್ಣನೆ ಮಾಡಿದ್ದನ್ನೇ ಮಾಡಿ ಕೊಡ್ತಾರೆ ಇದಾದ ಮೇಲೆ ಭಗವಂತನನ್ನು ಏನೇನು ಯಾವ್ಯಾವ ರೀತಿಯಲ್ಲಿ ತಿಳಿಯಬೇಕು ಅನ್ನೋದನ್ನು ಒಂಬತ್ತು ಅಂಶಗಳನ್ನು ತೋರಿಸಿಕೊಡ್ತಾರೆ ಒಂಬತ್ತು ಅಂಶವನ್ನು ತೋರಿಸಿ ಈ ಅಂಶಗಳೇನೆ ಮತ್ತೆ ಬೇರೆ ಉಪನಿಷತ್ತು ಮುಂತಾದವುಗಳಲ್ಲೂ ಇದ್ದಾವೆ ಜೀವತ್ರೈವಿಧ್ಯವಾದ ಎಲ್ಲಿದೆ ವೇದದಲ್ಲೇ ಜೀವರು ಮೂರು ತರಹದಲ್ಲಿ ಸಹಜವಾಗಿರ್ತಾರೆ ಅನ್ನೋದನ್ನು ಸಮರ್ಥನೆ ಮಾಡಿಕೊಟ್ಟು ಇದನ್ನೆಲ್ಲ ಉಪದೇಶ ಮಾಡುವ ಗುರುಗಳಲ್ಲಿ ಲಕ್ಷಣ ಇರುತ್ತೆ ಆ ಲಕ್ಷಣ ಎಷ್ಟು ಹೆಚ್ಚಿರುತ್ತೋ ಅಂಥವರೇ ನಿಜವಾದ ಗುರುಗಳು ಅವಲಕ್ಷಣ ಇದ್ದಾರೆ ಅಂದರೆ ಅವರು ಗುರುಗಳಾಗಲಿಕ್ಕೆ ಸಾಧ್ಯವೇ ಇಲ್ಲ ಅಂತರ್ಥ ಶಾರೀರಿಕ ಲಕ್ಷಣ ಅಷ್ಟೊಂದು ಮುಖ್ಯ ಅಂತಾರೆ ಆಚಾರ್ಯರು ಯಾಕೆ ಆಚಾರ್ಯರು ಮೂವತ್ತೆರಡು ಲಕ್ಷಣ ಸಂಪನ್ನರು ಯಾಗಿದ್ದರೂ ಇವೆಲ್ಲ ಯಾಕೆ ಚಿತ್ರಣ ಮಾಡಬೇಕು ಅದನ್ನು ಮುಂದೆ ತಿಳಿಸಿಕೊಡುವರಿದ್ದಾರೆ ಅದನ್ನೆಲ್ಲ ಆ ವಿಚಾರಗಳನ್ನೆಲ್ಲ ಹೇಳ್ತಾ ತಾರತಮ್ಯ ಪುರಸ್ಕರವಾಗಿ ಇದನ್ನು ಉಪಸಂಹಾರ ಮಾಡುತ್ತಾರೆ ಅಂತಹ ಗುರುಗಳ ಆಗ್ರಹಾಕ್ಬಿಡಿದ್ವಿ ಅದಕ್ಕೆ ನಮ್ಮಲ್ಲಿ ಲಕ್ಷ್ಮೀಕಾಂತ ಮುನಿಗಳನ್ನು ವರ್ಣನೆ ಮಾಡಬೇಕಾಗಿದ್ದರೆ ಲಕ್ಷಣಾರ್ಗ ಸಹಜವಾಗಿಯೂ ಸೌಂದರ್ಯ ಇತ್ತು ನೋಡಲಿಕ್ಕೆ ಎಷ್ಟು ಆಶ್ಚರ್ಯಕರವಾಗಿದ್ದರಂಥ ಯಾಕೆ ಅಂತಂದರೆ ಗುರುಗಳು ಅಂತಂದರೆ ಲಕ್ಷಣ ಭಲಿತರಾಗಿರಬೇಕು ಕ್ರೌರ್ಯನು ಅವಲಕ್ಷಣ ಇದ್ದರು ಅಂತಂದರೆ ಗುರುಗಳಾಗಲಿಕ್ಕೆ ಸಾಧ್ಯ ಇಲ್ಲ ಅಡ್ಡಾಟ್ಟ ಪಟ್ಟಿ ಸುತ್ತಕೊಂಡು ಕೋರೆ ಹಾಲು ಇದ್ರ ಮೇಲೆ ತಪ್ಪ ಇಲ್ಲ ಅದನ್ನು ಕನ್ನಡಕ ಏನು ಅವಲಕ್ಷಣ ಇಲ್ಲ ಅದೈತಿಗಳನ್ನ ನೋಡಬೇಕು ಒಂದರ ಮೇಲೊಂದು ಒಂದರ ಮೇಲೊಂದು ಅವಲಕ್ಷಣ ಇರುತ್ತೆ ಅವಗಳನ್ನು ಅಷ್ಟು ಅಪಟ್ಟ ಅವ ಬ್ರಹ್ಮಶಾಸ್ತ್ರಿ ಅಂತ ಅಕ್ಷಣ ಆ ರೀತಿಯಲ್ಲಿ ಇರಬಾರದು ದೊಡ್ಡವರು ಹೇಗಿರ್ತಾರೆ ಅವರ ಲಕ್ಷಣ ಅವ್ರು ಏನು ಶಾಸ್ತ್ರಗಳನ್ನು ಓದೋವ್ರಿಗೂ ಓದೇ ಇದ್ದವ್ರಿಗೂ ಎಷ್ಟು ವ್ಯತ್ಯಾಸ ಕಾಣುತ್ತೆ ನಮ್ಮಲ್ಲಿ ಎಲ್ಲ ಅದೇ ಹರಿವರು ಭಕ್ತಿಯನ್ನು ಮಾಡುವವರಿಗೆ ಆ ಉನ್ನತ ಲಕ್ಷಣವನ್ನು ಭಗವಂತನೇ ಕೊಡ್ತಾರೆ ಇವತ್ತು ವರ್ಚಸ್ಸುಗಳಿದ್ದಾರಪ್ಪ ಹಾಗಿದ್ದಾರೆ ನೋಡಲಿಕ್ಕೆ ಅಂತ ಯಾಕೆ ಅನಿಸುತ್ತೆ ಅದೇ ಕಾರಣದಿಂದಲೇ ಇದನ್ನು ಪೋಷಕಾಂಶಗಳನ್ನು ಹೇಳ್ತಾ ಮೊದಲು ಶಾಸ್ತ್ರಾರ್ಥ ನಿರ್ಣಯವನ್ನು ಹೇಗೆ ಉಪಸಂಹಾರ ಮಾಡಬೇಕು ಅನ್ನೋದನ್ನು ತೋರಿಸಿಕೊಡ್ತಾರೆ ಉಳಿದಿದ್ದು ಕೆಲವು ಅಂಶ ಇದೆ ಪ್ರಾಯ ನಾಳೆ ಪ್ರಥಮಾಧ್ಯಾಯೇ ಆಗುತ್ತೆ ಇದಾದ ಮೇಲೆ ದ್ವಿತೀಯಾಧ್ಯಾಯ ದ್ವಿತೀಯಾಧ್ಯಾಯದಲ್ಲೂ ಕೂಡ ಸುವಾಕ್ಯ ಭಾರತದಲ್ಲೇ ಬಂದ ವಾಕ್ಯಗಳನ್ನು ಇಟ್ಟುಕೊಂಡು ಕೆಲವು ವೇದ ಮಂತ್ರಗಳನ್ನು ಇಟ್ಟುಕೊಂಡು ಇದೇ ಅಂಶವನ್ನೇ ಭಾರತದ ಚರಿತ್ರೆಯ ಮೇಲೆ ತಾರತಮ್ಯ ಭೇದ ಅಲ್ಲೂ ಇರುವಂತಹ ಕ್ರಮ ಎಲ್ಲ ನಿರ್ಣಯ ಮಾಡಿಕೊಡ್ತಾರೆ ಆಚೆ ಮಂಗಳಾನುಷ್ಠಾನದಿಂದ ಅಂದೆಲ್ಲ ಮುಂದೆ ನೋಡ್ಬೋದು ನಾಳೆ ದಿವಸದಲ್ಲಿ ಈ ಅಧ್ಯಾಯದ್ಯ ಅವಶೇಷಗಳನ್ನೆಲ್ಲ ಶ್ರೀಕೃಷ್ಣಾರ್ಪಣ ಸು ಹರೆಯತ್ರಿಪಾಲಿಕ ಕಾಸಿಗೆ ಸ್ಪಾಟ್ ಮೂಂತೂ ಕಾಲೇಜು ಸಜನಸಂತಿನತ್ಯಾ ತ ಶ್ರೀ ಇಂಫೋಮ್ರ ಟ್ರ್ಯಾಕರ್ ಕೊಡ್ಲೇ ಸನ್ಯಾ